ಇಳತ್ತಿನ ಹಿರಿಯರಿಗಾಗಿ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕಿನ ಶ್ರೀಮಾನ್ ಕೆ ಎಸ್ ಇವರು ಸುಮಾರು ಮೂವತ್ತು ವರ್ಷಗಳ ಕಾಲ ಶಾನ್ಭಾಗ್ಯವೃತ್ತಿ ಮಾಡಿ ಸದ್ಯ ನಿವೃತ್ತರಾಗಿದ್ದಾರೆ ನಮಸ್ಕಾರ ತಿಮ್ಮಪ್ಪಯ್ಯವರು ತಾವು ಎಲ್ಲಿ ಶಾನ್ಭಾಗ್ಯವೃತ್ತಿಯನ್ನು ಆರಂಭಿಸಿದ್ರಿ ಮತ್ತು ಎಷ್ಟು ವರ್ಷಗಳ ಕಾಲ ಈ ಶಾನ್ಭಾಗ ವೃತ್ತಿಯ ಅನುಭವಿಸಿದ್ರಿ ನಾನು ಹೊಳಕೆರೆ ತಾಲೂಕು ಮೀದಿರ್ಗ ಹೋಗಿ ಹಿರಿಯ ಸರ್ಕಾರ ಶಾನ್ಭಾಗ್ಯನ್ನು ಮೂವತ್ತೊಂದು ವರ್ಷ ಕಾಲ ಅವಿ ನಾವು ಬಂದೆ ನಾನು ನನ್ನ ನಿವ ಕಾಯ ಕಾಳಹೆತ್ತ ಗ್ರಾಮ ಅಲ್ಲಿ ನಮ್ಮ ತಂದೆ ತಾಯಿಗಳು ನಮ್ಮ ಅಣ್ಣ ಎಲ್ಲ ಒಟ್ಟು ಕುಟುಂಬದಲ್ಲಿ ಇದ್ವಿ ಈಚೆಗೆ ನಾವು ಅಲ್ಲೇ ನೆಲೆಸಿದ್ದೆ ಮೂವತ್ತೊಂದು ವರ್ಷದ ನಂತರ ಈಚೆಗೆ ಸರ್ಕಾರದ ಕಾನೂನು ಪ್ರಕಾರ ನನ್ನನ್ನು ಅರವತ್ತಾರನೇ ಜುಲೈನಲ್ಲಿ ಮೇನ ಅರವತ್ತಾರನೇ ಮೇ ನಿವೃತ್ತಗೊಳಿಸಿದರು ಸರ್ಕಾರದವರು ಸರ್ಕಾರದ ಆದೇಶದಂತೆ ನನ್ನ ಶಾಂಪುಕೇಶ ನಮ್ಮ ಹುಬ್ಬಳ್ಳಿ ರೆವಿನ್ಯೂಸ್ ಪಟ್ಟು ಕೊಟ್ಟು ನಾನು ನಿವೃತ್ತನಾದೆವು ಈಗ ಸಾಮಾನ್ಯವಾಗಿ ಮನುಷ್ಯನಿಗೆ ಅಧಿಕಾರ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಅದು ಕೂಡ ವಂಶ ಪಾರಂಪರ್ಯವಾಗಿ ಬಂದಿರುವಂಥ ಅಧಿಕಾರಗಳು ಅಂದರೆ ಸುತ್ತಮುತ್ತಲಿನ ಎಲ್ಲ ಗ್ರಾಮದಲ್ಲೇ ನಿಮಗೆ ಒಂದು ರೀತಿಯ ಘನತೆ ಮತ್ತು ಗೌರವವನ್ನು ತಂದುಕೊಟ್ಟಿರುವಂಥದ್ದು ಈ ಶಾನ್ಭೋಗ ವೃತ್ತಿಯನ್ನು ನೀವು ಕಳ್ಕೊಂಡಾಗ ಅಂದರೆ ಸರ್ಕಾರದ ಆದೇಶದ ಮೇಲೆ ನೀವು ಕಳ್ಕೊ ಕಳ್ಕೊಂಡಾಗ ನಿಮ್ಗೆ ಏನು ಅನ್ನಿಸ್ತು ಸ್ವಲ್ಪ ಕಾಲ ರೀತಿ ಆಯ್ತು ಅದು ನಾವಿನ್ನೂ ಚೇತನ ಇತ್ತು ಅಂದರೆ ಸರ್ಕಾರಿ ಸೇವೆ ಮಾಡ್ತಕ್ಕಂಥ ಶಕ್ತಿ ಇತ್ತು ಕರ್ತವ್ಯದಲ್ಲಿ ನಾವು ನಿರತ ಆಗಿ ನಮಗೆ ಅಭಿಮಾನ ಮತ್ತು ಸರ್ಕಾರಕ್ಕೂ ಗ್ರಾಮಸ್ಥರಿಗೂ ಬಹಳ ಹೊಂದಿಕೊಂಡಿತ್ತು ಅಧಿಕಾರಿಗಳು ಕೂಡ ನಮ್ಮ ಬಗ್ಗೆ ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿ ನಿಷ್ಠ ನಿಷ್ಠೆಯಾದ ಕೆಲಸಗಾರ ಅಂದ್ಬಕ್ಕಂಥದ್ದು ನಮಗೆ ತಾಲೂಕು ಮಟ್ಟದಲ್ಲಿ ಒಂದು ಸರ್ಟಿಫಿಕೇಟ್ ಕೂಡ ಬಂದಿದೆ ಅದೆಲ್ಲ ಇದ್ದುದರಿಂದ ನಾವು ಇನ್ನೂ ದುಡಿಬೇಕು ಅಂತಕ್ಕಂಥ ಅಭಿಲಾಷೆ ಇತ್ತು ಸ್ವ ಅದರಲ್ಲಿ ಸ್ವಾರ್ಥ ಏನಿರಲಿಲ್ಲ ಸ್ವಾರ್ಥ ಜೀವನ ಮಾಡಬೇಕು ಕರ್ತವ್ಯ ಇತ್ತು ಮಾಡಬೇಕಾಗಿತ್ತು ಆದರೆ ಸ್ವಲ್ಪ ಕಾಲ ಇನ್ನೂ ಇದ್ದು ಚೆನ್ನಾಗಿತ್ತು ಅಂತಿತ್ತು ಆದರೆ ಸರ್ಕಾರದ ಅಣತಿ ನಮ್ಮನ್ನು ಹಾಗೆ ಮಾಡಲೇಬೇಕಾಗುತ್ತ ನನ್ನ ಇವ್ರದ್ದು ಬಿಡಿ ಈಗ ಗ್ರಾಮಾಂತರ ಪ್ರದೇಶದಲ್ಲಿ ಶಹಾನುಭೋಗ ವೃತ್ತಿ ಮಾಡುವಂಥವರು ಸಾಕಷ್ಟು ಉತ್ತಮವಾದಂಥ ಒಂದು ಜೀವನ ಮಾಡಲಿಕ್ಕೆ ಕಾಲದಲ್ಲಿ ಸಾಧ್ಯ ಮತ್ತು ಈ ಥರದ ಶಾನ್ವೃತ್ತಿ ಕಳ್ಕೊಂಡ ಮೇಲೆ ಅದೇ ರೀತಿಯ ಘನತೆ ಗೌರವಗಳನ್ನು ಸಮಾಜದಲ್ಲಿ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ ಮತ್ತು ಅದೇ ಅಂತಸ್ತನ್ನು ಸಮಾಜದಲ್ಲಿ ಉಳಿಸ್ಕೊಳ್ಳುವಂಥದ್ದು ಅನೇಕರಿಗೆ ಕಷ್ಟದ ವಿಷಯ ಆಗಿದೆ ನಿಜವೂ ಕಷ್ಟವಾಯಿತು ಆಸ್ತಿ ಸ್ವಲ್ಪ ಇದ್ದು ತಮ್ಮ ಜೀವನಕ್ಕೆ ಶಾಹಾಣಿಕೆನೇ ಮುಖ್ಯ ಆಸ್ತಿ ಅಪ್ಪ ಇದೇ ಜೀವನೋಧಾರ ಅಂತ ಇಲ್ಲೇ ಇರತಕ್ಕಂಥ ತಮ್ಮ ಸ್ವ ಆಸ್ತಿ ಇದ್ದಂಥವರಿಗೆ ಅಷ್ಟು ಕಾಣಲಿಲ್ಲ ಭೂ ತೋಟ ತುಡಿಕೋ ಗದ್ದೆ ಏನೇ ಇತ್ತು ಅದು ಕೆಲವು ಕಾಲ ಬಹಳ ನೋವಾಯಿತು ಕೆಲವು ಊರನೇ ಬಿಡುವಂಥ ಬಂತು ತಮ್ಮ ಜೀವನವನ್ನು ಕಷ್ಟವಾಯಿತು ಮಕ್ಕಳನ್ನು ವಿದ್ಯಾಭ್ಯಾಸ ಆಗಲಿ ಅಥವಾ ಶುಭ ಕಾರ್ಯಗಳನ್ನು ಕೂಡ ಕಷ್ಟಗಂತು ಇವತ್ತು ಆ ದೃಷ್ಟಿಯ ನಾವು ಕೆಲವು ನೋಡ್ತಾ ಇದ್ವಿ ಅದು ಅನಿವಾರ್ಯ ಆಯಿತು ಅನ್ವಯಿಸಿದ್ದಾಯಿತು ಅದರಲ್ಲಿ ಅದು ಮತ್ತು ರೈತ ಬಾಂಧವ್ರಿಗೂ ನಮ್ಗೆ ಅನೇಕ ಮೃತ ನಮಗೆ ಅನೇಕ ವಿಜಯದಲ್ಲಿ ಸಹಾಯ ಮಾಡೋರು ಉಪಕಾರವನ್ನು ನಾವು ತಗೊಳ್ತಿದ್ವಿ ನಾವು ಅವ್ರಿಗೆ ಉಪಕಾರ ಮಾಡಿಕೊಡ್ತಾಯಿದ್ವಿ ಇದು ಮಿಳಿತವಾದಂಥ ಒಂದು ಸಂಶ ನಡೀತಾ ಸಂಬಂಧ ನಡೀತಾ ನಾವು ಮತ್ತು ಸರ್ಕಾರಕ್ಕೂ ಪ್ರಜೆಗಳಿಗೂ ನಾವು ಒಂದು ಸೇತುವೆ ಅಂತ ಹೇಳ್ಕೊಂಡು ತಪ್ಪಾಗಲಾರ್ದು ಅಂತ ಕಾಣುತ್ತೆ ಆ ಥರ ನಾವು ಸರ್ಕಾರಕ್ಕೆ ದ್ರೋಹ ಮಾಡಿದಾಗೆ ರೆ ರೆ ರೆ ರೆ ರೈತ ಬಾಂಧವರಿಗೂ ನೋವನ್ನು ತೊಂದರೆ ಸರ್ಕಾರಕ್ಕೆ ನಿವೇದನ ಮಾಡ್ತಾ ಇದ್ವಿ ಜವಾಬ್ದಾರಿಯಿಂದ ರೈತರು ಬೆಳೀತಕ್ಕಂಥ ಫಸಲೇನು ಮತ್ತೊಂದೇನು ಕಂದಾಯ ಕಾಣಿಕೆಯೇನು ಅವರ ದುಡಿಮೆಗಳೇನು ಸರ್ಕಾರ ಕೇಳಿದಾಗೆಲ್ಲ ನಾವು ಅಂಕಿಅಂಶಗಳನ್ನು ಕೊಡ್ತಾ ಇದ್ವಿ ಆ ಆಧಾರ ಮೇಲೆ ಇದೇ ಮುಖ್ಯ ಆಧಾರ ಶಾಣ್ಭೋಗಿಕೆಯೇ ಅಂದರೆ ಶಾಾಣಭುವಿಕೆ ಶಾಣುಭೋಗನ ಲೆಕ್ಕವೇ ಸರ್ಕಾರಕ್ಕೆ ಮುಖ್ಯವಾದ ಆಧಾರವಾಗಿತ್ತು ಪ್ಲೇಸ್ಮೆಂಟ್ ಆಗಿತ್ತು ಇದರ ಆಧಾರ ಮೇಲೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸರ್ಕಾರಕ್ಕೆ ನಿವೇದನೆ ಹೋಗ್ತಾ ಇತ್ತು ಕಂದಾಯ ವಸೂಲಿನೂ ಕೂಡ ಪ್ರತಿಯೊಂದು ವಿಷಯದಲ್ಲೂ ನಾವು ರೆವಿನ್ಯೂ ಕಂದಾಯ ಮನೆ ಕಂದಾಯ ಇನ್ನೊಂದು ಕಂದಾಯ ಅಂತಿತ್ತು ಎಲ್ಲವನ್ನೂ ಪ್ರತಿ ವರ್ಷವೂ ಜನವರಿಯಿಂದ ಹೇಳೋದು ಜೂನ್ ಆಖರ ಪೂರ್ತಿ ಪ್ರಯೋಗ ಮಾಡಬೇಕು ಅಕಸ್ಮಾತ್ ಎಲ್ಲೂ ಉಳಿತಿತ್ತು ಅಂತ ಕಾಣುತ್ತೆ ಅದ್ರ ಬಗ್ಗೆ ಸರ್ಕಾರ ನಮ್ಮೇ ನಿಗಾ ತಗೊಳದು ಮಾಡ್ತಾ ಇದ್ವಿ ಆದಷ್ಟು ರೈತರು ತೊಂಬತ್ತೆಂಟು ಭಾಗ ರೈತರು ಎಲ್ಲರೂ ಪೂರ್ವ ಕಂದಾಯ ಕೊಟ್ಬಿಡೋರು ನಾವು ಆಗೋದು ನಮಗೆ ವರ್ಷಕ್ಕೊಂದು ಸಾರಿ ಮಾತ್ರ ಸಂಭಾವನೆ ಅದೇ ಪೋಟಿಗೆ ಅಂತ ಹೆಸರು ಮಧ್ಯಕಾಲದ ನಮ್ಮ ಸರ್ಕಾರದ ಯಾವ ಸಹಾಯವೂ ಇಲ್ಲ ವರ್ಷಕ್ಕೊಂದು ಸಾರಿ ಅಂದರೆ ಜೂನಾಕನಲ್ಲಿ ನಮಗೆ ಪೋಟಿಗೆ ಅಂತ ಕೊಡೋರು ಅದೆಷ್ಟು ಸಣ್ಣ ಹಣ ಅಂದರೆ ಅದು ಹೇಳಿದರಿಗೆ ನಾಚಿ ಆಗುತ್ತೆ ಅದು ಆಗ ನಾನು ನಿಯಮದಂತೆ ಇತ್ತು ನಮಗೆಲ್ಲ ಇನ್ನೂರೈವತ್ತು ಮುನ್ನೂರು ನಾನ್ನೂರು ಐನೂರು ಆರುನೂರು ರೂಪಾಯಿ ಪೋಟಿಗೆ ಬಂತು ಅಂದರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಮಟ್ಟದಲ್ಲಿ ಹೇಳೋದು ಅದು ಭಾಳ ದೊಡ್ಡ ಸಣ್ಣ ಅಂತ ಹೆಸರು ಅದಂಥ ಕಮ್ಮಿಯೇ ಇತ್ತು ಭಾಳ ಕಮ್ಮಿ ಇತ್ತು ಮಲೆನಾಡು ಪ್ರದೇಶಗಳಲ್ಲಿ ಏನೇ ಜಾಸ್ತಿ ಇರ್ಬೋದು ಅಂತ ಕೇಳ್ತಾಯಿದ್ವಿ ಅದೆಲ್ಲ ಶಿವಮೊಗ್ಗ ಅಥವಾ ಚಿಕ್ಕಮಗ್ಳೂರು ಜಿಲ್ಲೆಗಳಲ್ಲಿ ಹಾಸನ ಅಂತ ಕಾಣುತ್ತೆ ನಮ್ಮ ಚಿತ್ರದುರ್ಗ ಶಾನುಭಾಗ ವೃತ್ತಿ ಮಾಡ್ತಾ ಇದ್ದವರೆಲ್ಲ ಆ ಕಾಲದ ಆಡಳಿತವನ್ನ ಬಹಳ ಹೊಗಳ ಬ್ರಿಟಿಷರ್ ಕಾಲದಲ್ಲಿ ಬಹಳ ಒಳ್ಳೆಯ ಆಡಳಿತ ಇತ್ತು ಸ್ವಾತಂತ್ರ್ಯ ಈ ಆಡಳಿತದಲ್ಲಿ ಸಾಕಷ್ಟು ಬಿರುಕುಗಳು ಮತ್ತು ಅನೇಕ ಸಮಸ್ಯೆಗಳನ್ನ ನಾವು ಕಾಣ್ತೀವಿ ಅನ್ನುವಂತ ಒಂದು ಹೇಳ್ತಾರೆ ನೀವು ಶಾನುಭಾಗ ವೃತ್ತಿಯನ್ನ ಸುಮಾರು ಮೂವತ್ತು ವರ್ಷಗಳ ಕಾಲ ಮಾಡ್ಕೊಂಡು ಸ್ವಾತಂತ್ರ್ಯ ಪೂರ್ವ ಕೂಡ ನೀವು ಕೆಲಸ ಮಾಡಿದರೆ ಸ್ವಾತಂತ್ರ್ಯ ಕೂಡ ಕೆಲಸ ಮಾಡಿದ್ದಾರೆ ಈ ಎರಡು ಅನುಭವಗಳನ್ನ ನೀವು ಹೇಗೆ ಮುಖ್ಯವಾಗಿ ಮೊದಲು ನಮ್ಮ ಅಧಿಕಾರಿಗಳ ವಿಷಯದಲ್ಲೇ ನಾವು ಮಾತಾಡ್ತಿದ್ದೀನಿ ತಾಲೂಕು ಅಮಲ್ದಾರರು ಆಮೇಲೆ ಶೇಖದ ಮೊದಲು ಶೇಖ್ದಾರು ಹೋಬಳಿ ಮಟ್ಟದಲ್ಲಿ ತಾಲೂಕು ಅಮಲ್ದಾರರು ಸಬ್ನ್ ಸಾೇಬರು ಆಮೇಲೆ ಜಿ ಅಥವಾ ಡಿ ಇಷ್ಟು ಜನ ನಮ್ಮ ಅಧಿಕಾರಿಗಳು ಆಗಿರ್ತಿದ್ರು ಎಲ್ಲರೂ ಅಧಿಕಾರ ಅದೇ ಅಂತ ಹೇಳಿ ಅಧಿಕಾರ ಕರ್ತವ್ಯದಲ್ಲಿ ನಮಗೆ ಅಧಿಕಾರಿಗಳಾಗಿ ನಮ್ಮನ್ನು ಮಾಡಿದಂಥ ಕರ್ತವ್ಯಗಳ ಲೋಪಗಳು ಬಂದರೆ ಶಿಕ್ಷೆಯನ್ನು ಅಥವಾ ಹೆದರಿಕೆಯನ್ನು ತೋರಿಸಿದ್ರು ವಿನ ವಿನಾ ಕಾರಣ ನಮ್ಮನ್ನವರೇ ಏನು ಅಂತ ಮಾಡ್ತಿರ್ಲಿಲ್ಲ ಹಾಗೆಯೇ ಉತ್ತಮ ಕೆಲಸ ಮಾಡಿದಂಥವರಿಗೆ ಮೆಚ್ಚುಗೆ ವ್ಯಕ್ತಪಡಿಸೋರು ಸನ್ಮಾನಗಳು ಮಾಡೋರು ಸರ್ ಒಂದೊಂದು ಸಂದರ್ಭದಲ್ಲಿ ಸಭೆಗಳು ಕರೆಸಿ ಅವರನ್ನು ತಹಶೀಲ್ದಾರ್ನಿಂದ ಗುರುತಿಸಿ ನಮ್ಮ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ ಕೊಡ್ತಾ ಇದ್ರು ಇದು ಒಂದು ಆತ್ಮೀಯತೆಯಿಂದ ಮತ್ತು ತಮ್ಮ ಕರ್ತವ್ಯ ಧೋರಣೆಯಿಂದ ಮಾಡ್ತಿದ್ದಂಥ ಕೆಲಸ ಶಾಣಭಕ್ಕೆ ಅಂದರೆ ಬರೀ ಪೋಟಿಗೆ ಆಗಲಿ ಅಥವಾ ವರಮಾನಕ್ಕಾಗಲಿ ದುಡಿತಕ್ಕಂಥವರು ಇರಲಿಲ್ಲ ಆ ಮನಸ್ಸು ಇರಲಿಲ್ಲ ಯಾಕೆಂದರೆ ವಂಶ ಪಾರಂಪರ್ಯ ಅಂತ ಹೇಳಿದ್ನಲ್ಲ ಅದರ ಒಂದು ಅಭಿಮಾನಕ್ಕೋಸ್ಕರವಾಗಿ ಏನೇ ಕಮ್ಮಿ ಪೋಟಿಗೆ ಬರಲಿ ಏನೇ ವರಮಾನ ಇರಲಿ ಇಲ್ಲದೆ ಇಲ್ಲಿ ಗಂಭೀರವಾಗಿ ಅದನ್ನು ತಗೊಂಡು ಹೋಗ್ತಿದ್ದರು ವಿನಃ ಆಶೆ ಆಮಿಷಗಳಿಗೆ ಯಾರೂ ಬಲಿಯಾಗ್ತಿರಲಿಲ್ಲ ಸರಿ ಆದಷ್ಟು ಮಟ್ಟಿಗೆ ಸ್ವಲ್ಪ ತಮಗೂ ಭೂಮಿ ಕಾಣಿ ಇರ್ತಾ ಇತ್ತು ಆದ್ದರಿಂದ ಅವರು ಆ ಸ್ವಂತ ಜೀವನ ಮಾಡಿ ಬಂದಂಥ ಪೋಟಿಗೆಯಲ್ಲಿ ಅವರು ಇದು ಮಾಡ್ತಾಯಿದ್ರು ಇನ್ನು ಹೇಳುತ್ತಿತ್ತು ಸರಿ ಅಧಿಕಾರಿಗಳು ಗ್ರಾಮಾಂತರಗಳಿಗೆ ಬಂದರೆ ನಾವು ಪಡೇಸಿ ಅನ್ಬರು ಅವರಿಗೆಲ್ಲ ವಿಧವಾದ ಆದರೆ ಅದರ ಆತಿಥ್ಯವನ್ನು ವಿಚಾರಗಳು ಎಲ್ಲ ಮಾಡಿಸ್ತಾ ಇದ್ದು ನಮ್ಮ ಕರ್ತವ್ಯ ಆಗಿತ್ತು ಅದೇ ರೀತಿ ರೈತ ಬಾಂಧವರು ಕೂಡ ನಮ್ಮೇಲೆ ಆದಷ್ಟು ಗೌರವ ವಿಶ್ವಾಸ ನಂಬಿಕೆ ಇಟ್ಕೊಂಡಿದ್ದರು ನಾವು ಆ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಕಾಯಾವಾಚ ಮನಸ್ಸಲ್ಲಿ ಬೆಳೀತಾ ಇದ್ವಿ ಅದನ್ನು ನಾನು ನಿರ್ದಾಕ್ಷಣೆ ಹೇಳ್ಬೋದು ಅಥವಾ ಒಟ್ಟು ರಾಜ್ಯ ಮಟ್ಟದಲ್ಲಾಗಲಿ ಜಿಲ್ಲಾ ಮಟ್ಟದಲ್ಲಿ ಹೇಳೋದಾದರೆ ದೋಷಗಳಿರ್ಬೋದು ನಾಲ್ಕಾರು ಜನು ಹತ್ತು ಜನ ನಾವು ತಪ್ಪು ಆಗಿರ್ಬೋದು ಎಲ್ಲರೂ ಸತ್ಯ ಆ ಮಾಡಿದ್ರೆ ಕೆಲವು ಶಿಕ್ಷೆ ಆಗಿರ್ಬೋದು ಅನುಭವಿಸಿದ್ದಾರೆ ಆದರೆ ಸಾಮಾನ್ಯ ಸರ್ವೇ ಸಾಮಾನ್ಯರು ಹೇಳೋದಾದರೆ ಈಗಿನ ಆಡಳಿತಕ್ಕೂ ಆಗಿನ ಆಡೋದಕ್ಕೂ ಅಜ್ಜಯ ವ್ಯತ್ಯಾಸವಿದೆ ಹಾಡು ಮತ್ತು ಹಾನಿಗೆ ಇದ್ದಷ್ಟು ಸಂಬಂಧ ಕಾಣ್ತಾ ಈಗ ಗ್ರಾಮ ಲೆಕ್ಕಾಧಿಕಾರಿಗಳು ಅಂತ ಹೋಗಿಬಿಟ್ಟು ಈಗ ಇವರು ವಿಲೇಜ್ ಅಕೌಂಟೆಂಟ್ ಇವರು ಗ್ರಾಮ ಲೆಕ್ಕಾಧಿಕಾರಿ ಅಂತ ನಮ್ಮ ಚಾರ್ಜ್ಗಳನ್ನ ತೊಗೊಂಡ್ರು ಅಂದರೆ ಸರ್ಕಾರ ಕೊಡಿಸ್ತವ್ರಿಗೆ ಇವರು ಇವರು ಆಕ್ಷೇಪಣೆ ಮಾಡ್ತೀನಿ ಅಂತಲ್ಲ ಅಥವಾ ಅವರು ನಾವು ಭಾಳ ಜಾನರು ಅವರು ಇಲ್ಲ ಅಂತಲ್ಲ ಅವರಲ್ಲೂ ಸತ್ಯವಂತರು ಪ್ರಾಮಾಣಿಕರು ಇಷ್ಟೇನು ಕೆಲಸ ಮಾಡೋರು ಇದ್ದೀವಿ ಇದ್ದಾರೆ ಅದರಲ್ಲಿ ನನ್ನ ಮಗನ ಒಬ್ಬನೇ ನಾನು ಅವ್ರನ್ನ ತೊಗೊಳ ತೊಗೊಳ್ಳೋದಲ್ಲ ಆದರೆ ಆತ್ಮೀಯತೆಯಿಂದ ದುಡಿತಕ್ಕಂಥ ಭಾವನೆ ಇದ್ದು ಕೆಲಸದ ಅನುಭವ ಆದರೂ ಗೊತ್ತಿದ್ದು ನಾನು ಈ ಗ್ರಾಮದಲ್ಲಿದ್ದೀನಿ ಇವರೆಲ್ಲ ನನಗೆ ಸಂಬಂಧಪಟ್ಟರು ನಾನು ನನ್ನ ಕೈಲಾಸ ಸೇವೆಯನ್ನು ಮಾಡಿ ಇವರಿಗೆ ಉಪಕಾರ ಮಾಡಬೇಕು ಅದರಲ್ಲಿ ಹಿಂದಿನ ಸಿಹಿ ಅನುಭವರಿಗಿಂತಲೂ ಬೇಕಾದಷ್ಟು ಹೆಚ್ಚಿನ ವರಮಾನ ಸಮಾನೂಪದ ತೆಗೆದುಕೊಳ್ತಾ ಇದ್ದೀನಿ ಎಂಬತಕ್ಕಂಥ ದುಡಿದವರು ದುಡಿತಾ ಇದ್ದಾರೆ ಅವರ ಸ್ಥಳದಲ್ಲೇ ವಾಸವಾಗಿದ್ದಾರೆ ರೈತರು ಏನೇ ಕೋರಿಕೆಗಳು ಬಂದರೂ ಅವರಿಗೆ ಆಗಾಗ್ಗೆ ಹಾಗಾಗಿ ಮದ್ಕೊಡ್ತಾರೆ ಈ ಮೊದಲಿಗಿಂತಲೂ ಈಗ ಈಗ ಸರ್ಕಾರ ಅನೇಕ ಕಾನೂನುಗಳು ಬದಲಾವಣೆ ಆಗಿರೋದ್ರಿಂದ ಪ್ರತಿ ರೈತನು ವಿಲೇಜ್ ಅಕೌಂಟೆಂಟ್ ಅಥವಾ ಸೆಕ್ರೆಟರಿಯಿಂದ ಕಾಣ್ತಕ್ಕಂಥ ಸಂದರ್ಭ ಬಂದೋಗಿದೆ ಅನೇಕ ಸಾಲ ಸೋಲ ಯಾವಾಗ ಓಲ್ಡ್ ಏಜ್ ಪೆನ್ಷನ್ನು ಫ್ಯಾಮಿಲಿ ಪೆನ್ಷನ್ನು ಸರಿ ಮಕ್ಕಳಿಗೆ ರಹಸ್ಯ ಸರ್ಟಿಫಿಕೇಟ್ ಈಗಿರೋದ್ರಿಂದ ಅವರಿಗೂ ಇವರಿಗೂ ಭಾಳ ಮಿತ್ವವಾಗಿಬಿಟ್ಟಿದೆ ಪ್ರತಿ ಸಾರಿಗೂ ಅವರು ಅವ್ರನ್ನ ಕಾಣಲೇಬೇಕಾಗುತ್ತೆ ನಮಗೆ ರೈತರು ಬರೋದು ಅಂದರೆ ಯಾವುದೋ ಸೊತ್ತೂರನ್ನು ಮಾರಿದಾಗ ಕೊಡೋ ಥರ ಸಂದರ್ಭದಲ್ಲಿ ಅಥವಾ ಇನ್ನೇನೋ ಒಂದು ಎರಡು ಮೂರು ಸಂದರ್ಭ ಬರ್ತಿದ್ರೆ ಭೀನ ಹೆಚ್ಚಿಗೆ ನಮಗೆ ಅವರು ಸಂಬಂಧ ಇರ್ತಿರಲಿಲ್ಲ ಕಚೇರಿ ಕೂಡ ಗ್ರಾಮಾಂತರ ಜನಗಳು ಬರೋದು ಕಷ್ಟಿತ್ತು ಬೇಕಿಲ್ಲ ಅವರು ಉದ್ದೇಶ ಇರಲಿ ಏನಿರಲಿಲ್ಲ ಸರ್ಕಾರದಿಂದ ಅವ್ರಿಗೇನು ಇದು ಆದಲವು ದೊರೆಯಬೇಕಾಗಿಲ್ಲ ಯಾವ ಹಣವೂ ಕೊಡ್ತಿರಲಿಲ್ಲ ದುಡುವೆ ಮಾಡ್ತಿದ್ರು ತಿಂತ ಇದ್ದರು ಈ ಸರ್ಕಾರ ಅನೇಕ ವಿಧದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡ್ತಕ್ಕಂಥ ಸಾಲದ ಹಣದ ಉಪಯೋಗನ ಪಡಿಸಿರೋದ್ರಿಂದ ಅನೇಕ ಸಂದರ್ಭದಲ್ಲಿ ಅವರು ಎರ್ಡ್ ಸರ್ಟಿಫಿಕೇಟ್ ಪಡೀಬೇಕಾಗಿದೆ ಆದ್ದರಿಂದ ಈಗ ಮಾಡ್ತಕ್ಕಂಥ ನಮ್ಮ ವಿಲೇಜ್ ಅಕೌಂಟೆಂಟು ಅಥವಾ ಸೆಕ್ರಟ್ರಿಗಳು ಕೆಲವರ ಬಗ್ಗೆ ಹೇಳೋದಾದ್ರೆ ಭಾಳ ಬೇಜಾರಾಗುತ್ತೆ ಅವರು ಸ್ವಲ್ಪ ಧರ್ಮ ಬುದ್ಧಿಯಿಂದ ನ್ಯಾಯಬುದ್ಧಿಯಿಂದ ಗ್ರಾಮಾಂತರ ಜನಗಳನ್ನ ಬೇಜ ಶೋಷಿಸಿದಾಗೆ ಅಥವಾ ಬೇಜ ತೊಂದರೆ ಮಾಡಿದಾಗೆ ಸೇವೆ ಮಾಡಬೇಕಾದವ್ರ ಕರ್ತವ್ಯ ಅದನ್ನು ಅವರು ನ್ಯಾಯವಾಗೂ ಪರಿಗಣಿಸಬೇಕು ಇದು ನಮ್ಮ ಸರ್ಕಾರಿ ಅಧಿಕಾರಿಗಳು ಕೂಡ ಅಲ್ಲಿ ಗೊತ್ತಾಗ್ಬಿಟ್ಟಿದೆ ಅಂತ ನನಗೆ ಗೊತ್ತಾಗುತ್ತೆ ಅನೇಕ ಸಂದರ್ಭದಲ್ಲಿ ಸಭೆಗಳಲ್ಲಿ ಅವ್ರ ಬಗ್ಗೆ ಅನೇಕ ಮಾತುಗಳು ಬರ್ತವೆ ಸ್ವಲ್ಪ ತೊಂದರೆಯೂ ಪಡಿಸ್ತಾರೆ ಇದು ಬಿಡಬೇಕು ನ್ಯಾಯ ಮಾಡ್ಕೊಂಡು ಹೋಗ್ಬೇಕು ಯಾಕೆಂದ್ರೆ ಸರ್ಕಾರ ಅವ್ರಿಗೆ ವಿಶೇಷ ಸೌಲಭ್ಯ ಕೊಟ್ಟಿದೆ ಕೊಟ್ಟಿದೆ ಅಂದರೆ ವೇತನ ಹೆಚ್ಚಿನ ವೇತನ ಕೊಡ್ತಾ ಇದ್ದ್ರಿಂದ ಅವರು ದುಡಿದಬೇಕಾಯ್ತು ಅವರ ಕರ್ತವ್ಯ ಅಂತ ನೀವು ಇನ್ನೊಂದು ಈ ತರ ಸ್ವಾತಂತ್ರ್ಯ ಪೂರ್ವದಲ್ಲಿ ಶಾನ್ ಬಾಗ್ ಆಗಿದ್ದವರಿಗೆ ಒಂದು ದೊಡ್ಡ ಸಮಸ್ಯೆ ನನ್ನ ದೃಷ್ಟಿಯಲ್ಲಿ ಏನು ಇದ್ದಿರಬಹುದು ಅಂತ ಹೇಳಿ ನಾನು ಅಂದ್ಕೊಂಡಿದ್ರೆ ಬಹುಶಃ ಅವರಿಗೂ ಮತ್ತು ಸಾಮಾನ್ಯ ಜನತೆಯಿಂದ ಅವರನ್ನು ಬೇರ್ಪಡಿಸಿದ್ದು ಏನು ಅಂತ ಹೇಳಿದ್ರೆ ಶಾನ್ ಬಾಗ್ರು ಅಂತ ಹೇಳಿದ್ರೆ ಒಂದು ಬ್ರಿಟಿಷ್ ಸರ್ಕಾರ ನೇಮಿಸಿರುವಂತಹ ಒಬ್ಬ ಏಜೆಂಟ್ ಅನ್ನುವಂತ ಒಂದು ಮಾತನ್ನು ಅನೇಕ ಬಾರಿ ನಾವು ಕೇಳ್ತೀವಿ ಆಡಳಿತದ ದೃಷ್ಟಿಯಿಂದ ಮತ್ತು ನಮ್ಮಲ್ಲಿ ಸ್ವಾತಂತ್ರ್ಯ ಚಳವಳಿ ಒಂದು ರೀತಿಯಲ್ಲಿ ಹೆಚ್ಚಿನ ಒಂದು ಸ್ಪಷ್ಟವಾದಂತ ರೂಪವನ್ನು ತಳಿತಾ ಇದ್ದಾಗ ಶಾನ್ ಭಾಗ್ರುಗಳು ಅದರಲ್ಲಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸೇರಲಿಕ್ಕೂ ಆಗದೆ ಮತ್ತು ಅದನ್ನು ವಿರೋಧಿಸಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಅನೇಕ ಸಂದರ್ಭದಲ್ಲಿ ಬರಲಿಕ್ಕೆ ಸಾಧ್ಯ ಇತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಮ ದೃಷ್ಟಿಯಲ್ಲಿ ಸ್ವಾತಂತ್ರ್ಯ ಚಳವಳಿ ಯ ಸ್ವರೂಪಗಳು ಯಾವ ಥರ ಇತ್ತು ಮತ್ತೊಬ್ಬ ಶಾನ್ಭಾಗ ಆಗಿದ್ದವನಿಗೆ ಆ ಸಮಯದಲ್ಲಿ ಯಾವ ಥರದ ಸಮಸ್ಯೆಗಳು ಎದುರಾದವು ಅನ್ನುವಂಥದ್ದು ಇದೊಂದು ಒಳ್ಳೆಯ ಮುಖ್ಯ ಪ್ರಶ್ನೆ ಕೇಳಿದರೆ ಈ ನಾನು ಅದಕ್ಕೆ ಸಂಬಂಧಪಟ್ಟ ಏನಾಗಿದ್ದೀನಿ ನಾನು ವೈಯಕ್ತಿಕವಾದ ವಿಷಯನ ಹೇಳ್ತೀನಿ ನಾನು ಹಿರಿಯೂರು ಸುರ್ಕಾ ಅಂತ ನಿಮಗೆ ಹೇಳಿದೆ ಹೌದು ಹಿರಿಯೂರು ಗ್ರಾಮದಲ್ಲಿ ನಾನು ಫುರ್ಕಾ ವಿಲೇಜು ಅಲ್ಲಿ ಒಂದು ಮೂರು ಜನ ಕಾಂಗ್ರೆಸ್ ಸೇರಿದಂಥ ಧ್ವರೇಣರು ನಮ್ಮ ಮನೆಗೆ ಬಂದುಬಿಟ್ಟು ನೀವು ಶಾನ್ಭಾಗ್ಯ ಕೊಟ್ಬಿಡ್ಬೇಕು ಅಂತ ಬಂದರು ದಫ್ತರನ್ನೇ ಕೊಡಬೇಕು ಅಂತ ಕೇಳಿದೆ ದಫ್ತರ ಮೀನ್ಸ್ ಅಕೌಂಟ್ಸ್ ರಿಕಾರ್ಡ್ಸ್ ಯಾಕಪ್ಪ ನೀವು ಸ್ವಾತಂತ್ರ್ಯ ಚಳವಳಿ ಇಳಿಬೇಕು ನೀವು ಶ್ಯಾಮಕ್ಕೆ ಕೆಲಸ ಮಾಡಿಕೊಡ್ದು ನೀವು ನಮ್ಮಂತೆ ಎಲ್ಲದಕ್ಕೂ ಭಾಗಿಯಾಗಬೇಕು ಇಜಪ್ಪ ಬರೋಣ ಇದು ನಂದಲ್ಲ ನನ್ನ ಕೈಲಿದೆ ಅಂದರೆ ನಂದು ಅಂತಾಗಿದೆ ಆದರೆ ಸರ್ಕಾರ ಅಂತ ಒಂದಿದೆಯಲ್ಲ ಸರ್ಕಾರದ ಅರಿ ಹಿಂದಲೇ ನಾವು ಕೆಲಸ ಮಾಡ್ತಕ್ಕಂಥ ಅಭಿಪ್ರಾಯ ಇದು ಅವ್ರು ಬಂದು ಕೇಳಿದಾಗ ನಾನೇನು ಕೊಡಬೇಕು ಅವ್ರ ಕಡೆಗೆ ಕೊಟ್ಬಿಟ್ರೆ ನಾನು ಹಗಿರಾಗ್ತೀನಿ ಆವಾಗ ನಿಮ್ಮಂತೆ ನಾವು ಇಳೀಬೋದು ಬಿಡಬೋದು ಯೋಚನೆ ಮಾಡಬೇಕು ಹೀಗೆ ನೀವು ಹೊರಟಾಡದಿಂದ ಉಡಾಫಿಯಿಂದ ಬಂದು ಕೇಳ್ತಕ್ಕಂಥದ್ದಲ್ಲ ಈಕಸ್ಮಾತ್ ನೀವು ಅಕಸ್ ಅಕ್ರಮ ತಗೊಂಡ್ಕೊಂಡು ಹೋದರೆ ನಾನು ಆವಾಗ ಸರ್ಕಾರಕ್ಕೆ ವರದಿ ಹೋಗ್ಸಬೇಕಾಗುತ್ತೆ ಆವಾಗ ಕೊಟ್ಟವರಿಗೆ ಆಗಲಿ ತಗೊಂಡು ಇಬ್ಬರಿಗೂ ತೊಂದರೆ ಆಗ್ಬೋದು ಯೋಚನೆ ಮಾಡಿರಿ ಅಂತ ಹೇಳಿದೆ ಹಾಗಾಗಿ ಅವರೊಂದು ಅರ್ಧ ಮುಕ್ಕಾಲು ಗಂಟೆ ನನ್ನನ್ನು ಬಹಳವಾಗಿ ಕಾಡಿಸಿದರು ನಾನಂತೂ ಕೊಡಲಿಲ್ಲ ಆಮೇಲೆ ಅವ್ರು ಬಿಟ್ಟು ಸ್ವಾಮಿ ಅಲ್ಲಿಂದ ಮುಂದಕ್ಕೆ ನಮಗೆ ಅಷ್ಟು ತೊಂದರೆ ಆದರೂ ಅವರಲ್ಲಿ ನಮ್ಮ ಮೇಲೆ ಒಂಥರ ಬೇಜಾರು ಅನುಮಾನ ಮತ್ತು ಆತ್ಮೀಯ ವಿಶ್ವಾಸ ಕಳ್ಕೊಂಡು ಬಿಡ್ಬಿಟ್ಟು ನಾನು ಯಾಕೆ ನಮ್ಮಂತೆ ಶ್ಯಾಮುಭೊಬ್ಬರು ಮಾತು ಕೇಳಿಲ್ಲ ಗ್ರಾಮದ ಒಂದು ಐಕ್ಯತೆಗೆ ಅಥವಾ ದೇಶದ ಹೊಣೆಗಾರಿಕೆಗೆ ಭದ್ರ ಆಗಲಿಲ್ಲ ಅಂತಕ್ಕಂಥದ್ದು ಭಾಳ ದಿವಸ ಅವರಲ್ಲಿ ಬೇರೂರಿತ್ತು ಅವರು ಚಳವಳಿ ಮಾಡಿಸಿರು ಈಚುನ ಕಡಿದ್ರು ದಾವಣಗೆರೆ ತಾಲೂಕು ಹತ್ರ ಅವ್ರಿಗೇನು ಆಮೇಲೆ ಸರ್ಕಾರ ಕೊಡಬೇಕಾದ್ದೆಲ್ಲ ಕೊಡ್ತು ಆಮೇಲೆ ಅವರು ಪಾಪ ಶಾಂತ ರೀತಿ ಬಂದರು ಇಲ್ಲ ನಾವೇನಾವತ್ತ ಆ ರೀತಿ ನಿಮ್ಮನ್ನು ಮಾಡಿದ್ವಿ ಪ್ರಚೋದನ ಮಾಡಿದೀವಿ ನಮ್ಮ ತಿಳಿಕೆ ಬಂತು ಸರ್ ನಿಮ್ಮ ಸರ್ಕಾರದಂತೆ ನೀವು ಅನುಸರಿಸಿ ಅಂತ ಹೇಳುವ ಆತ್ಮೀಯತೆ ಮತ್ತು ತೋರಿಸಿದರು ಅವ್ರ ಈಚೆಗೆ ಮೃತರಾದರು ಇಬ್ಬರೂ ಇನ್ನೊಬ್ಬರ ಇರಬೇಕು ಇಷ್ಟು ನಡೀತು ಅದು ನಮಗೆ ಯಾವ ವಿಧವಾಗ ಸರ್ಕಾರದಾಗಲಿ ಆ ಬಾಯಿ ಬರಲಿಲ್ಲ ಆದ್ದರಿಂದಲೇ ನಾನು ಸತತ ಅರವತ್ತಾರನೇ ಇಸುವಿಂದ ಆ ಮೂವತ್ತಾರನೇ ಇಸುವರೆಗೂ ಸತತ ಮೂವತ್ತೊಂದು ವರ್ಷ ಕೆಲಸ ಮಾಡಿದೆ ಈಗ ನೀವು ಒಂದು ಇಂಗ್ಲಿಷ್ ಸರ್ಕಾರದ ಒಂದು ವ್ಯವಸ್ಥೆ ಒಂದು ಭಾಗವಾಗಿದ್ದರೆ ಮತ್ತು ನಮ್ಮ ದೇಶದಲ್ಲಿರುವಂಥ ಅನೇಕರು ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅನ್ನೋಂಥ ಒಂದು ಹೋರಾಟದಲ್ಲಿ ತೊಡಗಿದ್ದಾಗ ನಿಮಗೆ ಯಾವುದು ಮುಖ್ಯ ಆಗಿತ್ತು ಈ ಸರ್ಕಾರದಿಂದ ಬಂದಿರುವಂಥ ವೃತ್ತಿಯನ್ನು ಮತ್ತು ಅದರ ಘನತೆಯನ್ನು ಕಾಪಾಡಿಕೊಂಡು ಹೋಗುವಂಥದ್ದು ಮುಖ್ಯ ಅಂತ ಅನ್ನಿಸ್ತು ಅಥವಾ ಇಲ್ಲ ಭಾರತೀಯರ ಮತ್ತು ಎಲ್ಲರೂ ಕೂಡ ನಾವೆಲ್ಲರೂ ಭಾರತೀಯರಾಗಿರೋದ್ರಿಂದ ನಮ್ಮ ಸ್ವಾತಂತ್ರ್ಯದ ಒಂದು ಕೂಗು ಇದೆ ಅಲ್ಲ ಇದೆ ಬಹಳ ಮುಖ್ಯ ಅಂತ ಅನಿಸ್ತಾ ಈ ಎರಡರಲ್ಲಿ ಯಾವ್ದು ಮುಖ್ಯ ಅಂತ ಅನಿಸ್ತದೆ ನಿಮಗೆ ಬದುಕಿನಲ್ಲಿ ನಮ್ಮ ಭಾರತ ನಮ್ಮ ದೇಶ ನಮ್ಮ ನಾಡು ನಾವು ಅಂಬದ ಆತ್ಮೀಹಿತೆಯನ್ನು ಹೇಳಬೇಕಾದ್ದು ನಾವು ಅಭಿಮಾನ ಪಡಬೇಕಾದ್ದು ಕಾಯಾವಾಚ ಆದರೆ ಆಡಳಿತ ಹಾಗೆ ಹೇಗಿತ್ತು ಅಂದರೆ ನಿಜವಾಗ ಅದನ್ನು ಎಲ್ಲ ಇಲಾಖೆಯಲ್ಲಿ ಕೆಳಗಿನಿಂದ ಹೇಳಿದ ಮೇಲಿನ ರಾಜ್ಯ ಮಟ್ಟದವರೆಗೂ ದೇವಾನರ ಮಟ್ಟದವರೆಗೂ ಮಹಾರಾಜ ಮಟ್ಟದವರೆಗೂ ನಾವು ನೋಡಿದಂಥ ಅಥವಾ ಕೇಳಿದ ವಿಷಯದಲ್ಲಿ ನಿಜವಾಗೂ ಸಮರ್ಪಕವಾದ ಸಮಬುದ್ಧಿಯಿಂದ ಯಾವ ವಿಧವಾದ ಅಂತರ ಅಂತರ ಅಂತರ ಅಂತರ ಅಂತರ ಇಲ್ಲದೆ ದುಡಿಯುವಣ ಕೆಲಸ ದುಡಿಯುವಣ ಮರ್ಯಾದೆ ದುಡಿಯುವ ಸ್ಥಾನ ಮಾಡತಕ್ಕಂಥದ್ದಿತ್ತೇ ವಿನಃ ಈಗ ನಾಗೆ ಏನೂ ಆಗ್ತಾ ಇದೆಯಲ್ಲ ಅದೆಲ್ಲ ಇರಲಿಲ್ಲ ಅಂತ ನಾವು ಏರ್ವಂಚನೆ ಹೇಳ್ಬೋದು ಮತ್ತು ಯಾವ ಸಂಘದಲ್ಲಿ ಯಾವ ಸಂಸ್ಥೆಯಲ್ಲಿ ಹೋಗಲಿ ಯಾವ ಕಚೇರಿಗೆ ಹೋಗಲಿ ಯಾವ ಅಧಿಕಾರಿಗಳನ್ನೇ ಕಾಣಲಿ ಈ ಕೋಮು ಭಾವನೆ ಜಾತಿ ಭಾವನೆ ಇರಲಿಲ್ಲ ಕೆಲಸ ಮಾಡ್ತಾನೆ ಸ್ಥಾನ ಕೊಡು ಕೆಲಸ ಮಾಡ್ತಾನೆ ಗೌರವ ಕೊಡು ಹಾಗಿತ್ತು ವಿನ ನಾವು ಆ ಥರ ಬಂದರೆ ವಿನಃ ನಮಗೆ ಎಷ್ಟೋ ಜನ ಅಧಿಕಾರಿಗಳು ಅಂದರೆ ರೆವೆನ್ಯೂ ಅಧಿಕಾರ ನಮ್ಮ ಮೂವತ್ತೊಂದು ವರ್ಷದಲ್ಲಿ ಎಲ್ಲೋ ಇಲಾಖೆ ಅಧಿಕಾರಿ ಎಷ್ಟೋ ಅಧಿಕಾರರು ಬಂದೋದರು ಯಾರೂ ನಮ್ಮ ಮೇಲೆ ಬೇಜಾರಾಗ್ತಿಲ್ಲ ನಾವು ಅವ್ರ ಕಂಡು ಏನು ಬೇಜಾರಾಗ್ತಿಲ್ಲ ಕರ್ತವ್ಯದಲ್ಲಿ ತಪ್ಪು ಮಾಡಿದನೇ ಶಿಕ್ಷೆ ಆಗೋದು ಅವಮಾನ ಆಗೋದ ಸ್ವಭಾವ ಜಮಾ ಬಂದಿ ಅಂತ ನಡೀತಾ ಇತ್ತು ಪ್ರತಿ ವರ್ಷದಲ್ಲೂ ತಾಲೂಕು ಜಮಾಬಂದಿ ಅಥವಾ ದಿಟ್ಟಂ ಜಮಾಬಂದಿ ಅಂತ ನಡೀತಾ ಇತ್ತು ಅದಾದನೇ ಒಂದುವರೆ ಎರಡು ತಿಂಗಳಾಗಿ ಹುಜೂರು ಜಮಾ ಬಂದಿ ಅಂತ ನಡೀತಾ ಇದು ಇಡೀ ರಾಜ್ಯ ಮಟ್ಟದಲ್ಲಿ ನಡೀತಕ್ಕಂಥ ಪ್ರತಿಯೊಬ್ಬರಿಗೂ ಗೊತ್ತಿದ್ದಂಥ ವಿಷಯ ತಾಲೂಕು ಜಮಾಬಂದಿಯಿಂದಾಗ ಮೊದಲು ನಮ್ಮ ಪಹಣಿ ಅಂತ ನಂಬರ್ ತ್ರೀ ನಂಬರ್ ಟ್ವೆಲ್ವ್ ಖಾನಿಷ್ಮಾರಿ ಅಂತ ಇವು ಜನಸಂಖ್ಯೆ ಮತ್ತು ಫಸಲು ಇದನ್ನು ನಾವು ಬರೆದು ಪೂರೈಸಿಬಿಟ್ಟು ತಾಲೂಕ್ ತಹಶೀಲ್ದಾರ್ ಅದಕ್ಕೆ ಜಮಾ ಮಂದಿ ನಡೆದು ಹೋಗೋದು ಅದಕ್ಕೆ ಸಂಬಂಧಪಟ್ಟ ಗುಣಮಸ್ ಬರ್ತಾಯಿದ್ರು ನೋಡ್ತಾ ಇದ್ದರು ಚೆಕ್ ಮಾಡ್ತೀವಿ ನಂತರ ಒಂದೂವರೆ ತಿಂಗಳೊಳಗಾಗಿ ಖಾತೆ ಅಂತ ಅದು ನಂಬರ್ ಫೋರ್ ಬರ ಮನೆ ನಮ್ಮಲ್ಲಿ ಒಟ್ಟು ಹನ್ನೆರಡು ಇತ್ತು ಹನ್ನೆರಡಲ್ಲಿ ನಂಬರ್ ಫೋರ್ ಖಾತೆ ಅಂತ ರೆವೆನ್ಯೂ ಖಾತೆ ಅಂತ ಅದು ಇಡೀ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಕಾ ಖಾತೆದಾರನ ಸರ್ವೆ ನಂಬರೆಲ್ಲ ಬರೆದು ಅದನ್ನು ಕೊಡಿ ಅದನ್ನು ಸರ್ಕಾರಕ್ಕೆ ಹೊರಿಸ್ಬೇಕು ನಮ್ಮ ಧರ್ಮ ಅದರಲ್ಲಿ ಅತಿ ಮುಖ್ಯವಾದಂಥ ಶೋಚನೆಯ ಅದು ಅತಿ ಶ್ರೇಷ್ಠತೆಯಾದ ನಂಬರ್ ಅಂತಂದ್ರೆ ಒಂದು ನಂಬರ್ ನೈನ್ ಅಂತ ಅದು ನಂಬರ್ ಒಂಬತ್ತು ಘೋಷ್ವಾರೆ ಅಂತ ಅದೊಂದನ್ನು ನಾವು ಶ್ಯಾನುಭಾಗ ಬುದ್ಧಿವಂತಿಗಿಂತ ಬರೆದು ತೋರಿಸ್ಬಿಟ್ರೆ ಅವನಿಗೆ ನಿಜವಾದ ಶಾನುಭಾಗ ಅವ್ನಿಗೆ ಶಾನುಭಾಗ್ಯಂತ ಬರುತ್ತೆ ಅವ್ನಿಗೆ ಕೆಲಸಗಾರ ಅದನ್ನು ಸಾಹೇಬರು ನೋಡಬೇಕು ಜಿಲ್ಲಾಧಿಕಾರಿಗಳಾಗಲಿ ಅಸಿಸ್ಟೆಂಟ್ ಕಮಿಷನರಾಗಲಿ ಎರಡು ವರ್ಷಕ್ಕೊಂದು ಸಾರಿ ಸಾಹೇಬ ದಾವಣಗೆರೆ ಸಬ್ಬಿನ್ ಸಾಹೇಬರುಗಳು ಮೂರನೇ ವರ್ಷದಲ್ಲಿ ಜಿಲ್ಲಾಧಿಕಾರಿಗಳು ಇದು ಪ್ರತಿ ಕ್ರಮ ಅನುಕ್ರಮವಾಗಿ ಬರ್ತಾಯಿತ್ತು ಆ ಘೋಷುವಾರೆ ತಗೊಂಡ್ಬಿಟ್ಟು ನೋಡಿಬಿಟ್ಟು ಸಾಹೇಬರು ಸೈನ್ ಹಾಕಿಬಿಟ್ರೆ ಅದು ನೋಡಿಬಿಟ್ರೆ ಅಲ್ಲಿ ಎಲ್ಲ ಇಡೀ ಗ್ರಾಮದ ಪ್ರತಿಯೊಂದೂ ಸಿಕ್ಕೋಗುತ್ತೆ ಅದರಲ್ಲಿ ಏರಿಯಾ ಅಸೆಸ್ಮೆಂಟು ಕಲ್ಟಿವೇಟೆಡ್ ಏರಿಯಾ ಆಮೇಲೆ ನಾನ್ಕಲ್ಟಿವೇಟೆಡ್ಡು ಆಮೇಲೆ ಏನೇನಿದೆ ಅಲ್ಲಿ ಗೋಮಾಳ ಖರಾಬು ಹೊಂಡ ಎಲ್ಲ ಗ್ರಾಮ ಠಾಣ ಆಮೇಲೆ ವೆಟ್ಲ್ಯಾಂಡ್ ಗಾರ್ಡನ್ ಅಂಡ್ ಡ್ರೈನ್ ಲ್ಯಾಂಡ್ಸ್ ಎಲ್ಲ ಈ ಥರ ಅದನ್ನು ಬರ್ತಾಯಿತ್ತು ಆ ದಾವ ಬುದ್ಧಿವಂತನ ಅದನ್ನು ನಮೂನೆ ತಯಾರು ಮಾಡಿದ್ರು ಗೊತ್ತಿಲ್ಲ ಅಂಥ ಒಂದು ಲೆಕ್ಕ ಇತ್ತು ಅದನ್ನು ನಾವು ಕಣ್ಮುಚ್ಕೊಂಡು ಬರಿದು ಬರೆಯಷ್ಟು ಸಮಾಧಾನವಾಗಿತ್ತು ಅಷ್ಟು ತೋರಿಸ್ತಿದ್ವಿ ಆವಾಗ ಅಂಥ ಸ್ಯಾಂಪುಗಳಿಗೆಲ್ಲ ಬಹಳ ಹೊಗಳಿಕೆ ಇತ್ತು ಅಷ್ಟು ದುಂದು ಬರೀಬೇಕು ಅದು ದ್ವಿಪ್ರತಿ ಒಂದು ಪ್ರತಿ ತಾಲೂಕು ಕಚೇರಿಯಲ್ಲಿ ಇರ್ತಿತ್ತು ಒಂದು ಪ್ರತಿ ನಮ್ಮ ಹತ್ತಿರ್ತಿತ್ತು ನಾವು ಯಾವ ಅಂಕಿನೂ ಯಾವ ಕಾನೂನು ಬದಲಾವಣೆ ಮಾಡಾಗಿಲ್ಲ ಕಚೇರಿಯಲ್ಲೂ ಬದಲಾವಣೆ ಮಾಡೋಕ್ಕಿಲ್ಲ ಸರ್ಕಾರದಿಂದ ಅಂದರೆ ಮೇಲ್ಪಟ್ಟ ಅಧಿಕಾರಿಗಳಿಂದ ಏನೇ ಒಂದು ಅಂಕಿಅಂಶ ಬೇಕು ಅಂದರೆ ಆ ಪ್ರತಿ ಅಲ್ಲಿರ್ತಿತ್ತಲ್ಲ ತಕ್ಷಣ ಅವ್ರು ಹಾಕ್ಕಿ ಕೊಟ್ಟು ಬಿಡೋರು ಒಂದು ಪಕ್ಷ ವ್ಯತ್ಯಾಸ ಆದರೆ ನಮ್ಮನ್ನು ಕರೆಸಿ ನಮ್ಮನ್ನು ಹಾಕ್ಕೊಳ್ಸೋರು ಇದು ಸರ್ವೇ ಸಾಧಾರಣ ನಡೀತಕ್ಕಂಥ ಕ್ರಮ ಆ ಎರಡು ಜಮಾಬಂದಿ ಆಗಿಬಿಟ್ರೆ ನಾವು ಗೆದ್ವಿ ಅಲ್ಲಿಂದ ಡಿಸೆಂಬರ್ ಒಳಗೆ ಅದು ಮುಗಿದೋಗಬೇಕು ಜನವರಿಯಿಂದ ಕಂದಾಯ ವಸೂಲಿ ಪ್ರಾರಂಭ Revenue Tax, ರೆವಿನ್ಯೂ ಟ್ಯಾಕ್ಸ್ ಬಿ ಪಿ ಟ್ಯಾಕ್ಸ್ ನಾವಲ್ ಟ್ಯಾಕ್ಸಸ್ ಆಫ್ ಗೌರ್ಮೆಂಟ್ ಟ್ಯಾಕ್ಸಸ್ ಅಲ್ಲಿಂದ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಪಟೇಲರು ವಸ್ತು ಮಾಡ್ತಕ್ಕಂಥ ಕ್ರಮ ಶಾನುಭೋಗರಿಗೆ ಸಹಾಯಕರಷ್ಟೇ ಶಾನ್ಭೋಗರು ಪಟೇಲರಿಗೆ ಸಹಾಯಕರಾಗಿರ್ತಿದ್ದರೆ ಮಿನಹಾ ಇವರು ಹಣ ತಗೊಳ್ಬೇಕಾಗಿಲ್ಲ ತಗೊಳ್ತಕ್ಕಂಥ ಸಂಬಂಧವೂ ಇಲ್ಲ ಇವ್ರ ಗ್ರಾಮಂತಲ್ಲಿ ಇವಾಗ ಶ್ಯಾನುಭೋಗ ಅಂದರೆ ಸಾಮಾನ್ಯ ದೊಡ್ಡ ಗ್ರಾಮ ಇದ್ದರೆ ಒಂದೇದೇ ಇರ್ತಿತ್ತು ಮತ್ತು ಕೆಲವು ಹ್ಯಾ ಹ್ಯಾಮ್ಲೆಟ್ಸ್ ಅಂದರೆ ಮುಜ್ರ ಗ್ರಾಮ ಇರ್ತಿದ್ದು ಸುಮಾರು ಮೂರು ನಾಲ್ಕು ಐದು ಗ್ರಾಮ ಸೇರಿ ಒಂದು ಫಿರ್ಕಾ ಅಂತ ಅಲ್ಲಿ ಹೋಗಿ ಶಾನುಭೋಗ ಆಡಳಿತ ಮಾಡಬೇಕು ಆಯಾ ಪತೇಳರಿಗೆ ನಾವು ಜನವರಿ ತಿಂಗಳಲ್ಲೇ ವಸೂಲಿ ಪಟ್ಟಿ ಅಂತ ಕೊಟ್ಬಿಟ್ಟಿದ್ವಿ ಅಂದರೆ ಕೊಳವಾರ ಪಟ್ಟಿ ಕೊಟ್ಬಿಟ್ಟು ಅವ್ರ ಹೆಚ್ಚು ಅವರು ತೋಟಿ ತಳವಾರನೇ ಸಹಾಯಕ್ಕೆ ತೊಗೊಂಡು ಗ್ರಾಮದ ಚಾವಡಿ ಎಲ್ಲ ದೇವಸ್ಥಾನದಲ್ಲ ಕೂತ್ಕೊಂಡು ವಸೂಲಿ ಮಾಡೋರು ನಾವು ಶಾನುಭೋಗ್ರು ಹೋಗಿಬಿಟ್ಟು ಆಯಾ ಒಂದು ತಿಂಗಳದ್ದೆ ಎರಡು ಸಾರಿ ನಾಲ್ಕು ಸಾರಿ ಆಯಾ ಗ್ರಾಮಗಳಿಗೆ ಹೋಗಿಬಿಟ್ಟು ಅವ್ರು ಮಾಡಿದಂಥ ವಸೂಲಿಯನ್ನು ಬರ್ಕೊಂಡ್ಬರ್ಬೋದು ದೈವಕ್ಕೆ ಖಿದ್ದಿಗೆ ಅದು ನಂಬರ್ ಟೆನ್ ಡೇಬೇಕು ಡೇ ಅಲ್ಲಿ ಅವತ್ತು ಎಷ್ಟೋ ವಸೂಲಾಗಿದೆ ಅಂತ ಹೇಳಿ ನಾವು ಕೂಡಿಬಿಟ್ಟು ಆ ವಸೂಲಿ ಪಟ್ಟಿಗೂ ನಮ್ಮ ಕಿರ್ದಿಗೂ ತಾಳೆ ನೋಡಿಬಿಟ್ಟು ನಾವು ಒಂದು ರುಜು ಪಟೇಲ್ ವಸೂಲಿ ಪಟ್ಟಿಗೆ ಕಿರ್ದಿಗೆ ಪಟೇಲ್ ರುಜು ಹಾಕೊಂಬಿಡ್ಬೇಕು ಅಲ್ಲಿ ನಮ್ಮ ಜವಾಬ್ದಾರಿ ನಮ್ಮ ಅವರ ಅಕೌಂಟ್ ಚೆನ್ನಾಗಿದೆ ಅಕಸ್ಮಾತ್ ಆಗಿ ಒಂದೊಂದ್ಸಾರಿ ಹೋಬಳಿ ಚೇಕ್ದಾರ್ಗಳು ತಾಲೂಕು ಅಮಲದಾರ್ಗಳು ಸರ್ಪ್ರೈಸ್ ಇಟ್ಕೊಡೋರು ಒಂದು ಎಷ್ಟು ವರ್ಷದಾಗಿದೆ ಏನು ಪರ್ಸೆಂಟೇಜ್ ಏನು ಬಂದಿದೆ ಏನು ಅಂತೇಳಿ ತನಿಖೆ ಮಾಡ್ಕೊಂಡು ಹೋಗೋರು ಕಷ್ಟವಾದಕ್ಕಂಥ ಕುಳುಗಳಿದ್ರೆ ತರಲೆ ಮಾಡ್ತಾ ಇದ್ದರೆ ಆ ಕುಳುಗಳನ್ನ ನಾವು ನೋಟ್ ಮಾಡ್ತಾ ಇದ್ವಿ ಅವ್ರು ಬಂದು ವಸೂಲಿ ಮಾಡಿಸೋರು ಜಫ್ಟಿ ಏನು ಮಾಡೋದು ನಾವು ಕೂಡ ಕೆಲವು ಸಂದರ್ಭದಲ್ಲಿ ಕಟ್ಕೊಳ್ಳುಗಳು ಅಂತ ಹೆಸರು ತೊಂದರೆ ಇದ್ದರೆ ನಮ್ಮ ಕೈ ಮೀರಿದರೆ ನಾವು ಹೇಳ್ತಾ ಇದ್ವಿ ಸಲೀಸ ಕೊಟ್ಟರೆ ತೊಗೊಂಡು ಹೋಗಿಬಿಡ್ತಾಯಿದ್ವಿ ಪಟೇಲ್ಗೆ ಒಂಥರ ಅಧಿಕಾರ ಕೊಟ್ಟಿದ್ವಿ ಯಾಕೆ ವಸೂಲಿಗೋಸ್ಕರವಾಗಿ ಗ್ರಾಮಾಂತರ ಭಾವಿಗಳಿಗೆ ಹೋಗ್ತಕ್ಕಂಥ ರೈತರನ್ನ ತಡೆಗಟ್ಟೋದು ವ್ಯವಸಾಯಕ್ಕೆ ಜಮೀನಿಗೆ ಹೋಗ್ತಾ ಇದ್ದರೆ ಬೇಸಾಯ ತಡಿಸೋದು ಇದು ನಮ್ಮ ಪದ್ಧತಿ ಆಗ್ತಾಯಿತ್ತು ಆ ವಸೂಲಿ ಮಾಡ್ತಿದ್ವಿ ಇವೆಲ್ಲ ಸುಮ್ಮನೆ ಊರಿಗೆ ಒಂದು ಹತ್ತು ಗೋಳ ಎಂಟು ಗೋಳ ಇಷ್ಟೇ ಬಾಕಿ ರೈತರು ಭಾಳ ಗೌರವದಿಂದ ವಿಶ್ವಾಸದಿಂದ ನೋಡ್ಕೊಳ್ತಾ ಇದ್ರು ಕೊಟ್ಬಿಟ್ಟು ಮೊದಲು ತಟ್ಟೆ ತಪಟೆ ತಗೊಂಡು ಸಾರಿಸೋದು ಜನವರಿ ತಿಂಗಳಲ್ಲಿ ಕಂದಾಯ ವಸೂಲಿ ಕೂತ್ಕೊಳ್ತೀವಿ ಕೊಟ್ಬಿಡ್ಬೇಕು ಅಂತ ಈಗ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ ನಮ್ಮಲ್ಲಿ ಈಗಲೂ ಕೂಡ ಅನೇಕ ಸಮಸ್ಯೆಗಳು ಆಡಳಿತದ ದೃಷ್ಟಿಯಲ್ಲಿ ಅದು ಮುಖ್ಯವಾಗಿ ಭಾಷೆಯ ದೃಷ್ಟಿಯಲ್ಲಿ ಅನೇಕ ಸಮಸ್ಯೆಗಳಿದೆ ಈಗ ನಾವು ಕನ್ನಡದಲ್ಲಿ ಆಡಳಿತ ಮಾಡಬೇಕು ಅನ್ನುವಂಥದ್ದು ಕರ್ನಾಟಕ ಸರ್ಕಾರದ ನಿಲುವು ಮತ್ತೆ ಈಗಲೂ ಕೂಡ ನಮ್ಮ ಆಡಳಿತ ಕನ್ನಡದಲ್ಲಿ ನಡೀಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪಾರಿಭಾಷಿಕಗಳು ಮತ್ತು ಕನ್ನಡವನ್ನ ನಿಜವಾಗಿ ಕೂಡ ಆಡಳಿತ ಭಾಷೆಯಾಗಿ ಮಾಡಲಿಕ್ಕೆ ನಮ್ಮಲ್ಲಿ ಸಿದ್ಧವಾದಂತಹ ಕೆಲವು ಪರಿಕರಗಳು ಇಲ್ಲ ಅನ್ನುವಂಥ ಒಂದು ಭಾವನೆ ಇದೆ ರೈತನಿಗೆ ಸಂಬಂಧಪಟ್ಟಂತ ಲೆಕ್ಕದು ಸರ್ಕಾರ ಅಂದ್ರೆ ಸರ್ಕಾರ ಆಡಳಿತ ಮಾಡೋಕ್ಕಿಂತವಿನ ವಿಶ್ವವೆಲ್ಲ ರೈತರಿಗೆ ಸಂಬಂಧಪಟ್ಟಿದ್ದೆ ಅವನಿಗೇನು ಗೊತ್ತಿಲ್ಲ ನಾವು ಯಾವ್ದೋ ಭಾಷೆ ಬರ್ರೆ ಅವ್ನೇನ್ ಗೊತ್ತಾಗುತ್ತೆ ಅಥವಾ ನಾವಿನ್ಯೇ ಪ್ರವೀಣರಲ್ಲ ನಾವ್ ಏನ್ ನಾವೇನು ಗ್ರಾಜ್ಯ ಡಿಗ್ರಿ ಮಾಡ್ಕೊಂಡು ಬರ್ಬೇಕಾಗಿಲ್ಲ ಶಾನ್ ಭಗನಿಗೆ ಮೊದಲೇ ಹೇಳಿದಾಗ ಎಸ್ ಎಸ್ ಆದ್ರೂ ಸಾಕು ಎಲ್ ಆದ್ರೂ ಸಾಕಾಗಿತ್ತು ನಮಗೆ ವಿದ್ಯಾಭ್ಯಾಸ ಮೊದಲು ಕಡ್ಡಾಯ ಎಸ್ ಅವನೇನು ಪರಿಣಿತನಾಗಿದ್ದಾನೆ ಶುದ್ಧವಾದ ಕಣದಲ್ಲಿ ತಪ್ಪಿಲ್ಲದ ಹಾಗೆ ಲೆಕ್ಕ ಬರೀತಾನೆ ಕೂಡೋದು ಕಳೆಯೋದು ಸರಿಯಾಗಿದೆ ಒಂದೂರಿಗೆ ಸಾವಿರ ಎಕರೆ ನಲ್ವತ್ತು ಗುಂಟೆ ಅಂತಿದ್ದರೆ ಅಷ್ಟು ನೀವು ಸರಿಯಾಗಿ ಲೆಕ್ಕ ಇಟ್ಟಿದ್ದಾನೆ ಎರಡು ಸಾವಿರ ರೂಪಾಯಿ ಅದಕ್ಕೆ ಇದು ಡಿಮ್ಯಾಂಡ್ ಇದೆ ಅಂದರೆ ಕಂದಾಯ ವಸೂಲಿ ಇದ್ದರೆ ಅದಕ್ಕೆ ಪೂರ್ತಾನೆ ಕರೀತಾನೆ ಎಂಬತಕ್ಕಂಥದ್ದು ಸಿಕ್ಕರೆ ಅವನು ಮಾಡ್ತಾಯಿದ್ರು ಇಂಗ್ಲೀಷ್ ನಮಗೆ ಸಂಬಂಧವೇ ಇಲ್ಲ ಇಂಗ್ಲೀಷ್ ಬೇಕೂ ಇರಲಿಲ್ಲ ನಾವು ಕನ್ನಡದಲ್ಲಿ ಪ್ರತಿಯೊಂದು ಅಂಕಿಅಂಶಗಳನ್ನ ನಮ್ಮ ಲೆಕ್ಕ ಇವತ್ತು ನೋಡಿದರೂ ಕೂಡ ಸಾರ್ವಜನಿಕವಾಗಿ ಸರ್ಕಾರಕ್ಕಾಗಲಿ ಬರೋ ಗ್ರಾಮಕ್ಕಾಗಲಿ ತಿಳಿತಕ್ಕಂಥದ್ದು ಕನ್ನಡದಲ್ಲಿ ಇವತ್ತು ನಮೂದು ಮಾಡಿರೋದು ನಮ್ಮಲ್ಲಿ ಇಂಗ್ಲೀಷ್ ಎದ್ದು ಬರೋದಿಲ್ಲ ಬರೋಕ್ಕೆ ಸಂಬಂಧವೇ ಇಲ್ಲ ಆದ್ರೆ ಈಗ ಇಷ್ಟು ವರ್ಷ ಸ್ವಾತಂತ್ರ್ಯ ನಂತರ ಯಾಕೆಂದ್ರೆ ಬ್ರಿಟಿಷರ ಕಾಲದಲ್ಲಿ ಕನ್ನಡದಲ್ಲಿ ಆಡಳಿತ ನಾವು ನಡೆಸಲಿಕ್ಕೆ ಸಾಧ್ಯತೆ ಇದ್ದಿದ್ರೆ ಮತ್ತೆ ಇದ್ರೆ ಮತ್ತೆ ಹಾಗೆ ನಡೀತಾ ಇದ್ದಾಗ ಸ್ವಾತಂತ್ರ್ಯ ನಮ್ಮಲ್ಲಿ ಯಾಕೆ ಈ ತರದ ಇಂಗ್ಲೀಷ್ ನ ಒಂದು ಮೋಹ ಅಷ್ಟೇ ವ್ಯಾಮೋಹ ನನಗೆ ಇಂಗ್ಲೀಷ್ ಬರಲಿ ಬರದೇ ಇಲ್ಲಿ ನಾನು ಹಾಕ್ತೇನೆ ಮೂರನೇ ಪುಸ್ತಕ ಹಿಂದಿನ ಪುಸ್ತಕ ಓದಕ್ಕೆ ಬರ್ದೇ ಆದರು ನಾನು ನನ್ನ ಹೆಸರನ್ನು ಇಂಗ್ಲೀಷ್ನ ಹಾಕ್ತೀನಿ ನಾನು ಶಾನುಭೋಗ ಅಥವಾ ಪಟೇಲ ಅಂತ ಹಾಕಿಬಿಟ್ಟಿನಿ ಅಂದರೆ ನನಗೆ ಒಂದು ಕೋರ್ ಮಾಡಿದೆ ಯಾಕೆ ನಾನೇನು ಹಳ್ಳಿಯಲ್ಲಿದ್ದು ಒಂದು ಎಲ್ ಎಸ್ ಸಿ ಎಸ್ ಎಸ್ ಎಲ್ ಸಿ ಮಾಡ್ಕೊಂಡ್ಬಂದಿರಲ್ಲ ಆ ಸ್ಕೂಲಾಗ್ತಿದ್ವಿ ವಲಸ ಏನು ಅದನ್ನು ನನಗೆ ಹಾಕ್ತಾ ಬಂದಿನಿಂತ ಅಷ್ಟಕ್ಕೆ ಬರ್ಬೋದು ಇವನ್ನ ಶುದ್ಧವಾದ ಇಂಗ್ಲೀಷ್ನಲ್ಲಿ ಬರತಕ್ಕಂಥ ಅಲ್ಲಿ ಸಂದರ್ಭ ಶಾನ್ಭೋಗಿ ಲೆಕ್ಕ ಇಲ್ಲೂ ಇಲ್ಲ ಇವನ ಶ್ಯಾಣಭು ವಿದ್ಯೆ ಕಲ್ತಿರ್ಲಿ ವಿದ್ಯೆ ಅನುಭವವಿರಬಹುದು ಆದ್ರೂ ಶ್ಯಾಣುಭುಕಿ ಎಂಬತಕ್ಕಂಥ ಒಟ್ಟಿಗೆ ಲೆಕ್ಕದಲ್ಲಿ ಇಂಗ್ಲೀಷ್ನ ಪ್ರಯೋಗ ಬರಬೇಕಾದ ಅವಶ್ಯಕತೆ ಕಾಣ್ತಾ ಇಲ್ಲ ಅದು ಇಲ್ಲ ಅದರಿಂದ ಏನು ಉಪಗ ಸಹ ಗ್ರಾಮಸ್ಥರಿಗೆ ಸೈನ್ ಆಗಲ್ಲ ಯಾಕೆಂದರೆ ನಾವು ಒಂದು ರಿಜಿಸ್ಟರ್ ಪತ್ರ ಬರಿತೀವಿ ಸ್ಯಾನ್ ಭವ್ರು ಈಗಿಲ್ಲ ಈಗ ಬೇರೆ ಥರ ಆಗಿದೆಲ್ಲ ಮತ್ತೆ ನಾವು ಕನ್ನಡದಲ್ಲೇ ಬರೀಬೇಕಲ್ಲ ಸ ಒಂದು ಆಮೇಲೆ ಅವನಿಗೆ ರಸೀದಿ ಪಟ್ಟೆ ಅಂತ ಕೊಡ್ತೀವಿ ಕನ್ನ ರಸೀದಿ ಬೇರೆ ರಸೀದಿ ಪಟ್ಟೆ ಬೇರೆ ಏನೇ ಸಂದರ್ಭದಲ್ಲಿ ಯಾವುದೇ ಅಹ್ವಾಲನ್ನು ನಮ್ಮ ರೈತರಿಗೂ ಸ್ಯಾನ್ ಭವರಿಗೂ ಹೊಂದಬೇಕು ಅಂದರೆ ಕಣದಲ್ಲೇ ಮಾಡಬೇಕು ಆಮೇಲೆ ಸರಿ ಅವನಿಗೆ ಒಂದು ಅರ್ಜಿ ಬರ್ಕೊಳ್ಳಿ ಅಧಿಕಾರಿಗಳಿಗೆ ತಹಸೀಲ್ದಾರ್ಗೆ ಡೆಪ್ಟಿ ಕಮಿಷನರಿಗೆ ಅರ್ಜಿ ಕನ್ನಡದಲ್ಲೇ ಬರೀಬೇಕು ಅದರಿಂದ ಕನ್ನಡಮಯ ಆಗಿತ್ತೆ ರಾಜ್ಯ ಇಂಗ್ಲೀಷ್ ಆಗಿರಲಿಲ್ಲ ಇಂಗ್ಲೀಷ್ ಶಾನ್ ಭಗನರು ಕಲಿತಿರೇ ಪಟೇಲ್ ನಾನೇ ಕಲ್ತು ವೈಯಕ್ತಿಕ ಕಲಿತಿರ್ಬೋದಾಗಿತ್ತೇವಿನ ಅದರ ಉಪಯೋಗ ಅಂಕ ಇಲ್ಲ ಅರ್ಜಿ ಬರೀ ಅಂತ ಕೂಡಲೇ ಕಣದಲ್ಲೇ ಬರೀಬೇಕು ಪೇಪರ್ ಮೇಲೆ ಡಾಕ್ಯುಮೆಂಟ್ ಬರಬೇಕು ಕಣದಲ್ಲೇ ಬರಿಬೇಕು ಅವಾಗೆಷ್ಟು ಥರ ಇತ್ತು ಸೇಲ್ ಡಾಕ್ಯುಮೆಂಟ್ ಕ್ರಯ ಭೋಗ್ಯ ಆಧಾರ ದಾನ ಪಾರಿಕತ್ತು ಅಥವಾ ಇವೆಲ್ಲ ನಮ್ಮ ಕನ್ನಡದಲ್ಲೇ ಮುಖ್ಯವಾದ ಬರವಣಿಗೆ ಅದು ಸರ್ಕಾರ ಹೋಗ್ತಾ ಇತ್ತಲ್ಲ ಸಬಿಷರ್ ಆಫೀಸಿಗೆ ಕನ್ನಡದಲ್ಲೇ ಬರವಣಿಗೆ ತಗೊಂಡು ಇರೋವೇ ನಾ ಇಲ್ಲ ಅವರು ಅವರು ಕೂಡ ಅಡ್ಜಸ್ಟ್ ನನ್ನ ಕನ್ನಡದಲ್ಲೇ ಮಾಡೋರು ಕೆಲವೊಂದು ಈಚೀಚೆಗೆ ಇಂಗ್ಲೀಷ್ ಬಂತು ಇಂಗ್ಲೀಷ್ನಲ್ಲಿ ನಮ್ಮನ್ನು ಪ್ರಶ್ನೆ ಮಾಡೋರು ಅಲ್ಲಿ ಸಾಕ್ಷಿಗಳು ಕೂಡ ಕನ್ನಡದಲ್ಲಿ ಹಾಕಬೇಕು ಇನ್ನು ವಿದ್ಯೆ ಕಲಿತಾನೇ ಇಂಗ್ಲೀಷ್ನ ಹಾಕ್ತಾನೆ ಆದರೆ ಸಾಕ್ಷಿ ಎಂಬುದೆಲ್ಲ ಕನ್ನಡದಲ್ಲೇ ಇರ್ತಿತ್ತು ಅವ್ರ ತಂದೆ ಅವನ ಹೆಸರು ಎಲ್ಲ ಊರು ಎಲ್ಲ ಸರಿಯೇ ಬರೀಬೇಕು ಅದರಿಂದ ಅದು ಸಮೃದ್ಧಿಯಾಗಿತ್ತು ಸಮಾಧಾನಕರವಾಗಿತ್ತು ಅಲ್ಲಿ ಕನ್ನಡದಲ್ಲಿ ಬರೆದಕ್ಷಣ ನೀವು ಅನರ್ಹ ಮತ್ತು ಗಂಥ ಶಬ್ದ ಯಾವುದೂ ಬರ್ತಿರ್ಲಿಲ್ಲ ಹೋಲ್ ಅಕೌಂಟ್ಸ್ ಎಲ್ಲ ಕನ್ನಡದಲ್ಲೇ ಇತ್ತಲ್ಲ ಪ್ರತಿಯೊಂದು ಬರೀಬೇಕಲ್ಲ ನಾವು ಯಾವ ಅಂಕಿಅಂಶ ಏನಾದರೂ ಕನ್ನಡದಲ್ಲೇ ಇತ್ತು ಎಷ್ಟೋ ದಿವಸ ಕನ್ನಡ ಅಂಕಿಗಳು ಬೇರೆ ಇದ್ದವು ತಮಗೆ ಗೊತ್ತಿದ್ದೇ ಒಂದು ಎರಡು ಮೂರು ಒಂಬು ಕನ್ನಡದಲ್ಲಿ ಬರುತ್ತಿದ್ದು ಅದೇ ಬೇರೆ ಈಗ ಇಂಗ್ಲೀಷ್ ಅಂಕೆನ ಬರ್ಬಿಟ್ಟು ಅವು ಕೂಡ ನಾವು ನೋಡ್ತಾ ಇದ್ವಿ ಅವು ಆ ಈಚೆಗೆ ನಮ್ಮ ಕಾಲದಲ್ಲಿತ್ತು ಇದು ಯಾರಿಗೂ ಈಚೆಗೆ ಗೊತ್ತಾಗ ಹಾಗಾತ್ ಈಚೆಗು ಬಂದಂಥ ಕೆಲವು ಅಧಿಕಾರಿಗಳಿಗೂ ಗುಮಾಸುಗಳಿಗೂ ಏನರಿದೆ ಅಂತ ಹೇಳ್ರಿ ಒಯ್ದಾವುದೋ ಎಂಟ್ಯಾವುದೋ ಗೊತ್ತಾಗಲ್ಲ ಅಂತ ಹೇಳಿದ್ರಿಂದ ನಾವು ಅದನ್ನು ಬಿಟ್ಟು ಕನ್ನಡ ನಾವು ಇಂಗ್ಲೀಷಿಗೆ ತೆರಿಗೆ ಇದ್ವಿ ಇದು ಅನುಭವದಲ್ಲಿ ಹೇಳ ಮಾತಿದೆ ಈಗ ಹಿಂದೆ ಜಿಲ್ಲಾಧಿಕಾರಿಗಳಾಗಿ ಅನೇಕ ಇಂಗ್ಲೀಷ್ ಅಧಿಕಾರಿಗಳು ಇರ್ತಾ ಇದ್ರು ಅವರು ಕೂಡ ಕನ್ನಡದಲ್ಲಿ ವ್ಯವಹಾರ ಮಾಡುವ ಕಡೆಗೆ ಹೆಚ್ಚಿನ ಗಮನ ಹರಿಸ್ತಾ ಇದ್ರು ಅನ್ನೋ ಮಾತನ್ನು ನಾನು ಕೇಳ್ತಾ ಇದ್ದೀನಿ ಹೌದು ಯಾಕೆಂದರೆ ಅರ್ಜಿ ಒಬ್ಬ ರೈತ ಅರ್ಜಿ ಕೊಡ್ತಾನೆ ನಾನು ಸ್ಯಾಂಡ್ ಬಗ್ಗೆ ಬರದ ಅಂದ ತಕ್ಷಣ ಅರ್ಜಿ ಅವ್ನು ಬರೆದ ಪಾರ್ಟಿ ಬರೆದಾಗಲ್ವ ಅವ್ನಿಗೆ ಇಂಗ್ಲೀಷ್ ಬರ್ ಕನ್ನಡ ಬರೆದ ಅವ್ರೇನು ಓದ್ಕೊಳ್ತಾರೆ ಅವ್ರಿಗೆ ಏನು ಉತ್ತರ ಕೊಡ್ತಾರೆ ಏನು ಫಲಿತಾಂಶ ಹೇಳ್ತಾರೆ ಅವ್ರು ಅರ್ಜಿ ಮಾಡೋಕಲ್ಲಿ ಏನು ಪಿ ಎ ಇರಲ್ಲ ಯಾವ ಇರಲ್ಲ ತಹಸೀದಾರಾಗಲಿ ಸೆ ಸುಪ್ರೀಮ್ ಆಫೀಸರಾಗಲಿ ಜಿಲ್ಲಾಧಿಕಾರಿ ಆಗಲಿ ರೈತ ಕೊಟ್ಟ ಒಡನೆ ಅರ್ಜಿಯನ್ನು ಕನ್ನಡದಲ್ಲಿ ಓದ್ಕೊಂಡು ತಾನು ಅರ್ಥ ಮಾಡ್ಕೊಂಡ್ರೆ ತಮಗೆ ಉತ್ತರ ಕೊಡ್ಬೋದು ಅವರು ಒಳ್ಳೇದಾಗ ಕೆಳ್ದ ಅದು ಆಮೇಲೆ ಅವರಿಗೆ ಗೊತ್ತಿರೋ ಭಾಷೆಯಿಂದಲೇ ಏನು ಮಾಡಕ್ಕೆ ಸಾಧ್ಯ ಅಲ್ಲಿ ಹಳ್ಳಿ ಗ್ರಾಮಾಂತರಲ್ಲಿ ಕರ್ಕೊಂಡು ಸಾಧ್ಯಗಳನ್ನ ಹೀಗಿದ್ದರಿಂದ ಪ್ರತಿಯೊಬ್ಬ ಅಧಿಕಾರಿಯೂ ಕನ್ನಡ ಕಲ್ತಾ ಬರ್ತಿದ್ರು ಮೊದಲು ನಾವು ಇದರಿಂದ ದೃಢೀಕರಣ ಮಾಡ್ಬೋದು ನೀವು ನೋಡಿದಂಥ ಇಂಗ್ಲೀಷ್ ಅಧಿಕಾರಿಗಳು ಯಾವ ಥರ ಇದ್ದರು ಅನ್ನುವಂಥದ್ದನ್ನು ನೆನಪಕ್ಕೆ ಸಾಧ್ಯ ನನಗೆ ನಮ್ಮ ರೆವಿನ್ಯೂ ಇಲಾಖೆಗೆ ಇಂಗ್ಲೀಷ್ ಅಧಿಕಾರಿ ಸಂಪರ್ಕಷ್ಟು ಬರ್ತೇವೆ ಅವ್ರ ವಿದ್ಯಾಮಂತ್ರಿ ಇರ್ಬೋದು ನಮಗೆ ಅವ್ರಿಗೆ ಇಂಗ್ಲೀಷಿಂದ ಯಾವ ಸಂಭಾಷಣೆ ಆಗ್ತಿಲ್ಲ ಏನು ಬೇಕಾಗಿರಲಿಲ್ಲ ಯಾಕಂದರೆ ನಾವು ಅಂತ ಪದೀಧರ ಪೂರ್ಣ ವಿದ್ಯಾಮಂತರ ಇಂಗ್ಲೀಷ್ನಲ್ಲಿ ರೈತರು ಮುಂದೆ ಮಾತಾಡ್ಬೇಕು ರಚರಣದಲ್ಲಿ ನಾವು ಮಾತಾಡೋದು ಅವರು ಮಾತಾಡಬೇಕು ಅದನ್ನು ನಾವು ನಮ್ಮನ್ನೇ ಸಂಭವಿಸಿ ಮಾತನಾಡ್ತಿದ್ರು ವಿನಃ ಅಸ್ಮಾತ್ ಏನಾರಿದ್ದರೆ ಪಕ್ಕದಲ್ಲಿದ್ದಂಥ ಶೇಖದಾರಿಗೆ ಅಮ್ಮದಾರಿಗೆ ಹೇಳಿದೆ ಏನು ನೋಡ್ರಿ ಏನು ವಿಚಾರ ಅಂತ ಹೀಗೆ ಕೇಳ್ತಿದ್ರು ವಿನಃ ಅವರು ಬೇಜಾರ್ ಮಾಡ್ತಿರ್ಲಿಲ್ಲ ನಾವು ಉತ್ತರ ಹೇಳೋಣ ನಾವು ಬೇರೆ ಇದ್ದವಲ್ಲ ಪಟೇಸಿ ಅನ್ಬೋದ ತಕ್ಷಣ ನಾವು ಉತ್ತರ ಕೊಡ್ತಾಯಿದ್ವಿ ಅವನ ಅಭಿಪ್ರಾಯ ಹೀಗೆ ಸ್ವಾಮ್ಯ ಹೀಗೆ ತೊಂದರೆ ಇದ್ದಾನೆ ಅಂತ ಹೇಳ್ತಾ ಇದ್ವಿ ಪರಿಗ್ರಹ ಪರಿಗ್ರಹಿಸ್ರು ಅವರು ಕ್ಷಮಾ ಬನ್ನಿ ಅಂತ ನಾನು ಹೇಳಿದಲ್ಲ ಮೊದಲು ಹಿಡ್ಗೆ ಅರ್ಜಿದಾರ ಅಂತ ಕೂಗರು ಅರ್ಜಿದಾರ್ ಅರ್ಜಿದಾರ್ ಅಂತ ಸಂಬಂಧಪಟ್ಟದ ಅಧಿಕಾರಿಗಳು ಕೂಗ್ಸರು ತಕ್ಷಣ ಅರ್ಜಿಗಳು ಬರಬೇಕು ಸುಮಾರು ಗ್ರಾಮಾಂತರದಿಂದ ಬಂದಿರೋರು ಒಂದು ಇಪ್ಪತ್ತೈದು ಮೂವತ್ತು ಹಳ್ಳಿಯಿಂದ ಗ್ರಾಮಸ್ಥರು ಬಂದಿದ್ದರೆ ಏನೋ ಅವರವರ ಕಷ್ಟ ಸುಖಗಳು ಅರ್ಜಿ ಕೊಟ್ಟಿರೋರು ಗ್ರಾಮಸ್ಥರದು ಗ್ರಾಮ ಪರವಾಗಿ ಸ್ವಂತ ಕೋನು ಅದ್ರ ಮೊದಲು ವಿಚಾರಣೆ ಮಾಡೋರು ಅಧಿಕಾರಿಗಳು ಗ್ರಾಮ ಜಮ ಬಂದಿ ಬಂದ ತಕ್ಷಣ ಸೀಟನ್ನ ಕುತ್ಕೊಂಡ ತಕ್ಷಣ ಅಧಿಕಾರಿಗಳು ನಾವು ಒಂದು ಮಾಲೆ ಕೊಟ್ಟು ನಮ್ಮ ಗೌರವದಿಂದ ಕೊಡಿಸ್ತಿದ್ವಿ ಹಾಂ ತಗೋಬೋದ ಜಮಾಗ ಬಂದೀನಿ ಅಂತ ಅವರು ನಮ್ಮನ್ನು ಪ್ರಶ್ನೆ ಮಾಡಿದಾಗ ಆಮೇಲೆ ತಗೋಬೋದು ಅಂತ ಅಪ್ ಅಪಣೆ ಮಾಡೋರು ಹಂಗೆ ಆಗಲಿ ಅರ್ಜಿದಾರ ಅಂತೇಳಿ ಅರ್ಜಿ ತಕ್ಷಣ ರೆವಿನ್ಯೂ ಇನ್ಸ್ಪೆಕ್ಟರಿಂದ ತಹಸೀಲ್ದಾರ್ ವಸಿಪ್ ಬಂದು ತಹಸೀಲ್ದಾರ್ ಟೇಬಲ್ ಮೇಲೆ ಜಿಲ್ಲಾಧಿಕಾರ ಅಥವಾ ಸುಬ್ರೀನ್ ಸಾಗರ ಬಂದು ಇಡ್ತಾಯಿದ್ರು ಒಂದೇ ಅರ್ಜಿ ಓದಬೇಕು ಅವರು ಏನೇನು ಸಮಸ್ಯೆ ಹೀಗೆ ಮಾಡಿ ಮದುವೆ ಗ್ರಾಮಸ್ಥರು ಬಂದಂಥ ಕಷ್ಟ ಸುಖ ಅವರ ತೊಂದರೆಗಳು ಆಹ್ವಾನವನ್ನು ಕೇಳಿ ಅವ್ರನ್ನ ಸದುತ್ತರ ಕೊಟ್ಟು ಅವ್ರನ್ನ ಕಳಿಸಿ ಮೇಲೆ ನಮ್ಮ ಸರ್ಕಾರಿ ಲೆಕ್ಕ ತಗೊಳ್ಳೋರು ಇಷ್ಟು ಅಭಿಮಾನ ಅಧಿಕಾರಿಗಳಲ್ಲಿ ನಿಜವಾಗೂ ಗ್ರಾಮಸ್ಥರ ಮೇಲೆ ಇಟ್ಕೊಂಡಿದ್ರು ಗ್ರಾಮಸ್ಥರು ಕೂಡ ಧಣಿ ಧಣಿಯನ್ನರು ದಣಿಯಿಂದ ನಮ್ಮ ಒಂದು ಸ್ವಲ್ಪ ಯೋಗಕ್ಷೇಮವನ್ನು ವಿಚಾರಿಸಿ ನಮಗೆ ಒಂದು ಒಳ್ಳೆಯದನ್ನು ಮಾಡ್ತಕ್ಕಂಥ ಪ್ರಭು ಅಂತಕ್ಕಂಥ ಆತ್ಮೀಯ ಗೌರವ ಅವ್ರು ಇಟ್ಕೊಂಡಿದ್ದರು ಇದು ಬಹಳ ವರ್ಷದ ಅನೂಚಿನ ನಡ್ಕೊಂಡು ಬಂದಂಥ ವಿಚಾರ ನಾನು ಇದೇನು ಹೊಗಳಿಕೆಯಲ್ಲ ಏನಲ್ಲ ಈಗ ಅದು ಅಭಿಮಾನ ಗ್ರಾಮಸ್ಥರಿಗೂ ಇದ್ದಾಗಿಲ್ಲ ಅಧಿಕಾರಿಗಳು ಮೊದಲೇ ಇಲ್ಲ ಅಂತ ಕಾಣುತ್ತೆ ಇದೊಂದು ವಿಷಾದಕರ ಇದನ್ನು ಅನಿವಾರ್ಯವಾಗಿ ಹೇಳ್ತಾ ಇದ್ದೀನಿ ಆ ಬಾಂಧವ್ಯ ನಿಜವಾಗ ಒಂದು ಆಗಿತ್ತು ಆಗಿತ್ತು ಆ ಸರ್ಕಾರಿ ಅಧಿಕಾರಿಗಳಿಗೂ ಅಂದರೆ ಅದರಲ್ಲೂ ರೆವಿನ್ಯೂ ಅಧಿಕಾರಿಗಳಿಗೂ ಗ್ರಾಮಸ್ಥರಿಗೂ ನಿಕಟ ಸಂಬಂಧಿತ್ತು ಯಾಕೆ ಪ್ರತಿಯೊಂದು ವಿಚಾರಕ್ಕೂ ಅವರು ಬರೋರು ಒಂದು ಗ್ರಾಮ ಒಂದು ಗ್ರಾಮದಲ್ಲಿ ಏನೇ ಒಂದು ಶಾಲೆ ಬೇಕು ಕುಡಿಯುವ ನೀರು ಬಾವಿ ಇಲ್ಲ ರಸ್ತೆ ಇಲ್ಲ ಅಥವಾ ಆಸ್ಪತ್ರೆ ಇಲ್ಲ ಏನೇ ಗ್ರಾಮಕ್ಕೆ ಬರ್ತಕ್ಕಂಥ ಸಂದರ್ಭಗಳೆಲ್ಲವೂ ರೆವಿನ್ಯೂ ಅಧಿಕಾರಿಗಳಿಂದಲೂ ಆಗುತ್ತೆ ಇವರೇ ನಮಗೆಲ್ಲದಕ್ಕೂ ಸರ್ವತ್ರ ಅದೇ ಇತ್ತು ಹಾಗೆ ಇತ್ತು ಹಾಗೆ ನಡೀತಾ ಇತ್ತು ಅದು ಈಗೆಲ್ಲವೂ ಎಷ್ಟೋ ಇಲಾಖೆಗಳಾಗಿ ಎಷ್ಟೋ ಅಧಿಕಾರಿಗಳಾಗಿ ಎಷ್ಟೋ ಗ್ರಾಮಗಳಾಗಿ ಯಾರು ಯಾರು ಹೇಳ್ಬೇಕೋ ಏನು ಹೇಳ್ಬೇಕೋ ಯಾರಿಂದ ಏನಾಗುತ್ತೋ ಗೊತ್ತಾಗಿಲ್ಲ ಈಗ ನಾವು ಸಾಮಾನ್ಯ ನನಿತಿರದ ಮಟ್ಟಿಗೆ ರೆವೆನ್ಯೂ ಅಧಿಕಾರಿಗಳನ್ನ ನಾವೇನು ಕೇಳ ಹಾಗಿಲ್ಲ ಅಂತ ಗ್ರಾಮಸ್ಥರು ಅದಕ್ಕೆಲ್ಲ ಅನೇಕ ಶಾಖೆಗಳು ಉಟ್ಕೊಂಡ್ಬಿಟ್ಟು ಬಿ ಡಿಒ ಆಫೀಸ್ ಅಂತ ಒಂದಾಯಿತು ಅವರೇನು ಮಾಡ್ತಾರೆ ಇಂಜಿನಿಯರ್ ಆಫೀಸ್ ಆಯಿತು ಹೆಲ್ತ್ ಆಫೀಸ್ ಆಯಿತು ಸರಿ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಬಿ ಡಿಒ ಯಾರು ಬರ್ತಾರೆ ಇನ್ನೊಂದು ತಮಗೆ ಹಿಂದಿನ ವಿಷಯ ಹೇಳಿದ್ರೆ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಬಂದಾಗ ಸ್ಕೂಲ್ ತನಿಖೆ ಮಾಡ್ತಿದ್ದರು ಮೇಸ್ಟ್ ಎಷ್ಟು ಜನ ಇದ್ದಾರೆ ಪಾಠ ಓದಿಸ್ತಾ ಇದ್ದಾರೆ ಅಂತ ಅವ್ರೊಡೋದು ಅಂದರೆ ಈ ಗ್ರಾಮದ ಸರ್ವತೋಮುಖಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳೇ ಮುಖ್ಯ ಜವಾಬ್ದಾರು ಇದು ನಮ್ಮ ಗುರಿ ಅಂತ ಅವ್ರು ಇಟ್ಕೊಳ್ತು ನಾವು ಅವ್ರ ಗುರಿಯಿಂದ ಇಟ್ಕೊಂಡು ಬಳಸ್ತಾಯಿದ್ರು ಈಗ ಶಾಖೆಗಳು ಭಾಳ ಅಧಿಕಾರಿಗಳು ಭಾಳ ಆಗಿದ್ದಾರೆ ಕ್ರಮವೂ ಎಷ್ಟೆಷ್ಟು ತಪ್ಪು ಹೋಗ್ತಾ ಇದೆ ಇನ್ನೂ ದುರ್ದೈವ ಅಂತ ಹೇಳೋದಾದರೆ ನಮ್ಮ ಗ್ರಾಮಸ್ಥರು ದುರ್ದೈವ ಸರ್ಕಾರ ಎಲ್ಲವೂ ನಿಮ್ಮ ಗ್ರಾಮಕ್ಕೆ ತಂದು ಮನೆ ಬಾಗಿಲು ರೂಪಿಸ್ತೀವಿ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾಯಿದ್ದೆ ನಿಜ ಅದಕ್ಕೆ ನಾವು ಕೃತಜ್ಞತೆ ಆದರೆ ಕರ್ತವ್ಯದ ನೆತ್ತಿ ಇದೆಯೇ ನಾವು ದೂಷಣೆ ಮಾಡಲಾಗ್ಬೋದು ಇಲ್ಲ ಕರ್ತವ್ಯದ ಹೇಳೋದಾದರೆ ಅನೇಕ ವಿಷಯಗಳು ನಮಗೆ ಗ್ರಾಮಕ್ಕ ಹಳ್ಳಿಗಳಿಗೆ ತಾನು ತಲುಪಿಲ್ಲ ತಲುತಲೋ ಅಂತ ಹೇಳ್ಬೋದು ಭಾಷಣಗಳಿವೆ ಪೇಪರ್ಗಳು ಬರ್ತದೆ ಅಧಿಕಾರಿಗಳು ಮಂತ್ರಿಗಳು ಹೇಳ್ತಾರೆ ನಿಜ ನಾನು ಅದು ಭಾಗಿಯಾಗ್ತೀನಿ ಆದರೆ ನಾಯಿಜವಾದ ವಿಷಯದಲ್ಲಿ ಹೇಳೋದಾದರೆ ಅನೇಕ ವಿಷಯಗಳು ಇನ್ನೂ ಹಿಂದುಳಿದಿವೆ ಇನ್ನೂ ಹಿಂದೂ ತರ್ತವೆ ಸರ್ಕಾರ ಯೋಜನೆ ಹಾಕ್ತಾಯಿದೆ ಖರ್ಚು ಮಾಡ್ತಾ ಇದೆ ನೈಜ ಸ್ಥಿತಿಯಲ್ಲಿ ಅವರಿಗೆ ತಲುಪೋದು ಭಾಳ ಕಷ್ಟ ಇದೆ ನಾನೊಬ್ಬ ಕಾಲ್ಗಟ್ಟ ಅಂತ ಏನು ಹೇಳಿದೆ ನಾನು ಹಳ್ಳಿ ನಿವಾಸಿನೇ ನನ್ನವರಿಗೆ ಎಷ್ಟೋ ಅನ್ನೊಂದು ತೊಂದರೆಗಳು ನಿವಾರಣೆ ಆಗಿಲ್ಲ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲೋ ಗೊತ್ತಿಲ್ಲ ಅದು ದುರಾದೃಷ್ಟ ಅಂತ ಹೇಳ್ಕೊಂಬಂದೇ ಅಂತ ಒಳ್ಳೆಯದಂತ ಕಾಣುತ್ತೆ ಯಾಕಂದರೆ ಆಕ್ಷೇಪಣೆ ಮಾಡೋದು ಬಲು ಆದರೆ ಕರ್ತವ್ಯದಲ್ಲಿ ಎಷ್ಟು ದೋಷಗಳಿರ್ಬೋದು ಅಧಿಕಾರಿಗಳು ಸರ್ಕಾರವರೋ ಗೊತ್ತಿಲ್ಲ ಇನ್ನೂ ಅನೇಕ ಹಳ್ಳಿಗಳು ಹಿಂದುಳಿದಾವೆ ಎಷ್ಟೋ ಇವೆ ಮುಖ್ಯವಾದ ವಿಷಯ ನಾನು ಸರ್ಕಾರಕ್ಕೆ ಈ ರೂಪದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂತ ನಾನು ಕೇಳ್ತಾ ಇದ್ದೀನಿ ಶಾಲೆ ಇದೆ ಎಷ್ಟಿದೆ ಶಾಲೆ ಯಾವುದೋ ಒಂದು ಶಾಲೆ ಯಾರೋ ಕಟ್ಟಿದ್ರು ಎಷ್ಟಿತ್ತವತ್ತು ನೂರು ನಾಲ್ಕು ತರಗತಿ ಇತ್ತು ಇವತ್ತು ಏಳು ತರಗತಿ ಆಗಿದೆ ಆ ಶಾ ತಕ್ಕಷ್ಟು ರೂಮ್ ಇವೆ ಇಲ್ಲ ಹಾಗಾದರೆ ಯಾರು ಮಾಡಬೇಕು ಅದನ್ನು ಯಾರು ವಿಚಾರಿಸ್ಬೇಕು ಯಾಕೆ ಆಗೋಲ್ಲ ವಿದ್ಯಾ ಇಲಾಖೆ ಅಧಿಕಾರಿಗಳು ಬಂದಾಗ ಯಾಕೆ ರಿಪೋರ್ಟ್ ಮಾಡಲ್ಲ ಯಾಕೆ ಸರ್ಕಾರ ಕಳಿಸ್ತಾ ಇಲ್ಲ ಆಗ್ತಾಯಿಲ್ಲ ಈಗ ಗ್ರಾಮಸ್ಥರು ಕೇಳಬೇಕೆ ಅಥವಾ ಕಮಿಟಿ ಮೀಟಿಂಗ್ನಲ್ಲಿ ಕೇಳಬೇಕೆ ಹೆಸ್ಟರ್ ಬರೀಬೇಕೆ ಗೊತ್ತಾಗ್ತಾ ಇಲ್ಲ ಹಾಗಾದರೆ ರೂಮ್ ಕಟ್ಟಡ ಕಟ್ಟಡದಲ್ಲಿ ಸಾಕಷ್ಟು ಪೀಠೋಪಿಲ್ಲ ಪಾಠೋಪಕರಣಗಳಿಲ್ಲ ಪೀಠೋಪಕರಣಗಳು ಇಲ್ಲ ಆದರೆ ಮಕ್ಕಳು ಹೇಗೆ ವಿದ್ಯಾಭ್ಯಾಸ ಮಾಡಬೇಕು ಹೇಗೆ ನಡೀಬೇಕು ಇಲ್ಲ ಎಲ್ಲೋ ಒಂದು ಮೂಲೆಯಲ್ಲೋ ಎಲ್ಲೋ ಒಂದು ತೊಂದರೆ ಇರತಕ್ಕಂಥ ಜಾಗದಲ್ಲಿರುತ್ತೆ ಕಟ್ಟಡ ಅಲ್ಲಿ ಶಾಲೆ ಅಂತ ಇದೆ ಆ ಶಾಲೆಗೆ ಮ ಬರ್ತಕ್ಕಂಥ ಮಕ್ಕಳಿಗೆ ಮನೋರಂಜನೆ ಆಯಿತೆ ಅವರಿಗೆ ಆಡದ ಮೈದಾನ ಇದೆಯಾ ಅಥವಾ ಗದ್ದಲು ಕಮ್ಮಿಯಾಗಿದೆಯಾ ಶುಚಿತ್ವ ಇದೆ ಇದನ್ನು ಸರ್ಕಾರ ಪರಿಶೀಲಿಸಿದೆಯೇ ಪರಿಶೀಲಿಸಿ ಅವ್ರಿಗೆ ಅನುಕೂಲ ಮಾಡಿಕೊಡ್ತಾ ಇದೆಯೇ ಇದು ಒಂದು ಪ್ರಶ್ನೆಯಾಗಿ ಉಳಿದಿದೆ ನನ್ನ ನನ್ನ ಅನುಭವದ ಹೇಳೋ ಮಾತು ಯಾಕಂದರೆ ತಪ್ಪು ಅಂತ ತಪ್ಪು ಮಾಡಿದರೆ ಸರ್ಕಾರ ಅಂತಲ್ಲ ಇಷ್ಟೋ ತಪ್ಪು ನಿಂತಿವೆ ಕಾಂಪೌಂಡ್ ಇದೆಯೇ ಕಾಂಪೌಂಡ್ ಇದೆ ಈಗ ಜಾಗ ಇದ್ರೂ ಕಾಂಪೌಂಡ್ ಇಲ್ಲ ಅಥವಾ ಕಾಂಪೌಂಡಾಗೆ ಬರಬೇಡ ಅಂದರೆ ಗ್ರಾಮಸ್ಥರು ಅಲ್ಲೇ ಎಲ್ಲ ವಿಷಯದಲ್ಲಿ ಉಪಯೋಗ ಮಾಡ್ಕೊಳ್ತಾರೆ ಇದು ಒಂದು ದೊಡ್ಡ ಅಪರಾಧ ಹೇಳಿದ್ರ ಮೇಲೆ ಉಪಾಧ್ಯಾಯರು ಅವರು ನೆರವರ ಪಾಪ ಇದ್ದವರಾಗಲಿ ನೆರವರು ಹೇಳ್ತಾರೆ ಅವ್ರ ಮಾತು ಯಾರು ಕೇಳಬೇಕು ಒಬ್ಬ ಉಪಾಧ್ಯಾಯ ಅದನ್ನು ಗ್ರಾಮಸ್ಥರಿಗೆ ಹೇಳಕ್ಕೆ ಹೋಗಕ್ಕೆ ಬೇಜಾರಾಗುತ್ತೆ ಅದರಲ್ಲಿ ಅವ್ರಿಗೆ ಗೌರವ ಸಿಕ್ಕಲ್ಲ ಇವೆಲ್ಲ ಒಂದಿವೆ ಸರಿ ಈಚೆಗೆ ಏನು ಅಂಚೆ ಇಲಾಖೆ ಬರ್ತಾಯಿದೆ ಫೋನು ಬರ್ತಾಯಿದೆ ಅದು ನಮ್ಮೂರಿಗೂ ಬಂದಿದೆ ಅದು ಸಂತೋಷ ಪಡ್ತೀನಿ ವಿದ್ಯುತ್ ಇಲಾಖೆಯಿಂದ ವಿದ್ಯುತ್ ಬಂದಿದೆ ಆದರೆ ಎಂದೋ ಮಾಡಿ ರಸ್ತೆ ಹಾಳಾಗೋಗಿವೆ ಗ್ರಾಮಾಂತರದಲ್ಲಿ ಮೊದಲು ಎನ್ ಸ್ಕೀಮ್ ಅಂತ ಬಂತು ಬಂದಾಗ ಆಗಿನ ಬಿ ಡಿ ಅಧಿಕಾರಿಗಳು ನಿಜವಾಗೂ ಗ್ರಾಮಾಂತರದಲ್ಲಿ ಸುತ್ತರಿಸಿ ರಸ್ತೆ ಚರಂಡಿ ಮಾಡಿ ರಸ್ತೆ ಮಾಡಿ ಮಾಡಿಕೊಟ್ರು ಕೆಲವು ಚರಂಡಿ ಚಪ್ಪಡಿ ಕೂಡ ಹಾಕಿದರು ಈಗ ಚಪ್ಪಡಿಗಳು ಅದು ನಮ್ಮ ಗ್ರಾಮಸ್ಥರ ಒಂದು ಮನೆಗಳಿಗೆ ಅಂಗ್ಡಿಗೆ ಇದು ಅಂಗಳಕ್ಕೆ ಅಥವಾ ಮನೆಗಳಿಗೆ ಹಾಗೆ ಇದು ನಮ್ಮ ಗ್ರಾಮಸ್ಥರು ಶುದ್ಧ ದ್ರೋಹ ಅಂದರೆ ತಿರಿದು ಮತ್ತು ಆತ್ಮದ್ರೋಹ ಮಾಡ್ಕೊಂಡಿದ್ದಾರೆ ಇದು ಅನ್ನುವಿಸ್ತಾರೆ ಇರಲಿ ಆದರೆ ಸರ್ಕಾರ ಇವತ್ತಿಗೆ ಏನು ಮಾಡಿದೆ ಮತ್ತು ನಲ್ವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಯಾರೂ ಬರ್ತಾ ಇಲ್ಲ ನೋಡ್ತಾ ಇಲ್ಲ ಯಾವ ವಿಚಾರವನ್ನ ಕೇಳ್ತಾ ಇಲ್ಲ ಯೋಜನೆಗಳು ಹೇಳ್ತಾ ಇದ್ದಾರೆ ಎಲ್ಲಿ ಹೋಯ್ತಾ ಅದು ಯೋಜನೆ ಆಯಿತು ಸರಿ ಪಂಪ್ ಸೆಟ್ ಇದು ಮಾಡ್ತಾರೆ ರಿಗ್ಬೋರು ಹಾಕ್ತಾರೆ ಅದನ್ನು ತಪ್ಪು ನಮ್ಮದೇನೆ ನಮ್ಮ ಗ್ರಾಮಸ್ಥರು ಕಳಿಸ್ತಾರೆ ಯಾಕೆ ಕೆಡಿಸ್ತಾರೆ ಕೆಡಿಸೋರ ಮೇಲೆ ಯಾಕೆ ಇವು ಅದಕ್ಕೆ ಯಾರು ಅಧಿಕಾರಿಗಳು ಒಬ್ಬ ಸೆಕ್ರೆಟ್ರಿ ಹೇಳೋಕ್ಕೆ ಹೋದರೆ ಅವನ ಉಳಿಯಲ್ಲ ಅವ್ನು ಮ್ಯಾಮ್ ಒಂದು ಹದಿನೈದು ಅವನು ಊರು ಬಿಟ್ಟು ಹೋಗಬೇಕಾಗುತ್ತೆ ಈ ಥರ ಇದೆ ಇದೆಲ್ಲ ಒಂದು ದೊಡ್ಡ ದೋಷ ಈಗ ನಾನು ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಹಿಂದಿನ ಗ್ರಾಮಸ್ಥರು ಕಂಟಾ ಇರಲಿಲ್ಲ ಸ್ವತಂತ್ರ ಸರ್ಕಾರ ಅರ್ಥಾತ್ ನಮ್ಮ ಸೆಕ್ರೆಟರಿ ಸರ್ಕಾರಗಳು ಬಂದ ಮೇಲೆ ಯಾರು ಯಾರಿಗೂ ಸಂಪರ್ಕವಿಲ್ಲ ವಿಶ್ವಾಸವಿಲ್ಲ ಗೌರವಿಲ್ಲ ಅಭಿಮಾನ ಇಲ್ಲ ಅಂದರೆ ಗ್ರಾಮಾಧಿಕಾರಿಗಳು ಅರ್ಥಾತ್ ಪಟೇ ಶಾಂಬೂರು ಇದ್ದರೆ ಮಹಾಭದ ಮನುಷ್ಯ ಅಂತ ಹೇಳಿ ಅರ್ಥಲ್ಲ ಅದು ಒಂದು ಬಿಕ್ಕಟ್ಟು ಒಂದು ವಿಶ್ವಾಸ ಒಂದು ಗೌರವ ಗೌರವರು ಬೈತಾರೆ ಶಾಂಬೂರು ಬೈತಾರೆ ಅಂತಲೂ ಅವನ ಜಿತ್ತು ನಮಗೂ ಹೇಳಬೇಕೆ ಯಾಕೋ ಹಾಗೆ ಅಂತ ನಾವು ಒಂಥರ ಗದೃಶಿ ಹೇಳ್ತಾ ಇದ್ವಿ ಈ ನೀನಾರು ನಾನು ಹೇಳೋಕ್ಕೆ ಅಂತಲೇ ಅವ್ನು ಹೇಳೋದಿಲ್ಲ ಇವನು ಕೇಳೋದಿಲ್ಲ ಹೀಗೆ ಈ ಸರ್ವ ಅಂತ ಬಂದು ಗ್ರಾಮದಲ್ಲಿ ಕೊಟ್ಟಂಥ ಸರ್ಕಾರಕ್ಕೂ ಒಂದು ಸಾರ್ವತ್ರಿಕವಾಗಿ ಕೊಟ್ಟಂಥ ಉಪಕಾರಗಳನ್ನೆಲ್ಲ ಉಪಯೋಗಗಳನ್ನ ಮಾಡಿದೆ ಹಾಳು ಮಾಡ್ತಕ್ಕಂಥ ದುರ್ದೈವ ನಮ್ಮಲ್ಲಿ ಇದೆ ನಮ್ಮ ಗ್ರಾಮಸ್ಲ್ಲಿದೆ ಇದು ಅವರೇ ಅನುಭವಿಸಬೇಕು ಈ ಸರ್ಕಾರ ಏನು ಮಾಡೋಕ್ಕಾಗಲ್ಲ ಇಂಥವೂ ಕೆಲವಿವೆ ಸರ್ಕಾರದ ಅಧಿಕಾರಿಗಳ ಅರ್ಥಾತ್ ಜವಾಬ್ದಾರಿಯುತರ ನ್ಯೂನತೆಯಿಂದ ಕೆಲವು ತೊಂದುಗಳು ಹಾಗೆ ಉಳ್ಕೊಂಡಿವೆ ಇದನ್ನು ಸರಿಪಡಿಸಬೇಕು ಇದು ಜನರ ಸಮಸ್ಯೆ ಇದಕ್ಕೆ ಯಾರೋ ಹೇಳಬೇಕೋ ಹೇಗೆ ಮಾಡಬೇಕು ಗೊತ್ತಿಲ್ಲ ಇದಕ್ಕೆ ದೇವರು ಕಂಡುಬಿಡ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನೀವು ಶಾಂತಭಾಗರ ವೃತ್ತಿ ಮಾಡ್ತಿದ್ದಾಗ ಇದ್ದಂಥ ಆಡಳಿತದ ಒಂದು ವೈಖರಿ ಮತ್ತು ಆಗಿನ ಒಂದು ಸಮಸ್ಯೆಗಳು ಮತ್ತು ಸ್ವಾತಂತ್ರ್ಯ ಅನಂತರದ ಕೆಲವು ಸಮಸ್ಯೆಗಳು ಇವು ಬಗ್ಗೆ ಒಂದು ರೀತಿಯಲ್ಲಿ ಬೆಳಕು ಚೆಲ್ಲಿದರೆ ನಿಮಗೆ ಶ್ರೋತೃ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಮಸ್ಕಾರ ನಾನು ಸಹ ನನ್ನ ಮಾತುಗಳು ಏನಾರು ಸರ್ಕಾರಕ್ಕಾಗಲಿ ಪ್ರಜೆಗಳಿಗಾಗಲಿ ಉಪಕಾರವಾಗದಾದರೆ ನಾನು ಧನ್ಯನಾಗುತ್ತೇನೆ ಬರ್ತೇನೆ ನಮಸ್ಕಾರ